ಸ್ಥಪಕ ಧರ್ಮಸಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ತವ ಕಥಾ ತಪ್ತಜೀವನ ಕವಿರೀಡಿತ ಕಲ್ಮಷಾಪ ಶ್ರವಣಮಂಗಳೀಮತು ಗೃಹಿ ತೇ ಭೂರಿದ ಜನಾ ಹಿಂದಿನ ಸಾರಿ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯರನ್ನು ಇಂಗ್ಲಿಷ್ನಲ್ಲಿ ಇಂಗ್ಲೀಷ್ನಲ್ಲಿ ತರ್ಕಶಾಸ್ತ್ರವಿದೇ ಅಂತಂದ್ಬಿಟ್ಟು ಮಾಸ್ಟರ್ ಮಹಾಶಯ ಹೇಳ್ತಾನೆ ಹೌದು ಅದಕ್ಕೆ ಲಾಜಿಕ್ ಅಂತ ಹೆಸರು ಅಂತ ಹೇಳ್ತಾರೆ ಅದು ಏನು ಹೇಳುತ್ತದೆ ಹೇಳು ನೋಡೋಣ ಅಂತ ಶ್ರೀರಾಮಕೃಷ್ಣ ಕೇಳ್ತಾರೆ ಮಾಸ್ಟರ್ಗೀಗ ಕಷ್ಟಕ್ಕಿಟ್ಟುಕೊಂಡಿತು ಆತ ಹೇಳಿದ ಅದರ ಒಂದು ಭಾಗ ತಿಳಿಸುತ್ತದೆ ಸಾಧಾರಣ ಸಿದ್ಧಾಂತದಿಂದ ವಿಶೇಷ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿ ಉದಾಹರಣೆಗೆ ಮನುಷ್ಯರೆಲ್ಲರೂ ಸಾಯುತ್ತಾರೆ ಪಂಡಿತರು ಮನುಷ್ಯರು ಆದ್ದರಿಂದ ಪಂಡಿತರು ಸಾಯುತ್ತಾರೆ ಈ ಥರ ತರ್ಕ ಹೇಳುತ್ತೆ ಇದರಲ್ಲಿ ಇಂಗ್ಲೀಷ್ನಲ್ಲಿ ಇದಕ್ಕೆ ಡಿಡಕ್ಷನ್ ಅಂತ ಕರೀತಾರೆ ಎರಡು ರೀತಿಯ ತರ್ಕ ಇದೆ ಲಾಜಿಕ್ ಇದೆ ಒಂದು ಡಿಡಕ್ಷನ್ನು ಮತ್ತು ಇಂಡಕ್ಷನ್ ಅಂತನ್ಬಿಟ್ಟು ಡಿಡಕ್ಷನ್ ಅಂತನ್ಬಿಟ್ರೆ ಸಾಧಾರಣ ನಿಯಮದಿಂದ ವಿಶೇಷದ ಕಡೆಗೆ ಬರ್ತಕ್ಕಂಥದ್ದು ಯಾವುದೋ ಒಂದು ಜನರಲ್ ರೂಲ್ ಇರುತ್ತೆ ಸಾಧಾರಣ ನಿಯಮ ಇರುತ್ತೆ ಆ ಸಾಧಾರಣ ನಿಯಮವನ್ನು ಅನ್ವಯಿಸ್ಬಿಟ್ಟು ವಿಶಿಷ್ಟವಾಗಿರ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ವಿಷಯಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಅದು ಹೀಗೆ ಇದು ಅಂತ ಹೇಳ್ತಕ್ಕಂಥದ್ದು ಈಗ ಉದಾಹರಣೆಗೆ ಇಲ್ಲೇ ಹೇಳಿರುವಂತೆ ಅವರು ಸಾಮಾನ್ಯ ಉದಾಹರಣೆ ಕೊಡೋದು ಅಂತಂದುಬಿಟ್ರೆ ಆಲ್ ಮೆನ್ ಆರ್ ಮಾರ್ಟರ್ ಅಂದರೆ ಮನುಷ್ಯರೆಲ್ಲರೂ ಕೂಡ ಮೃತ್ಯುವನ್ನು ಪಡಿತಾರೆ ಅಲ್ಲೂ ಶಾಶ್ವತವಾಗಿರೋದಿಲ್ಲ ಸಾಕ್ರೋಟಿಸ್ ಮಾರ್ಟಲ್ ಸಾಕ್ರೋಟೀಸ್ನು ಕೂಡ ಒಬ್ಬ ಮನುಷ್ಯ ಹ್ಞೂ ಆದ್ದರಿಂದ ಆಲ್ಸೋ ಮಾರ್ಟಲ್ ಹ್ಞೂ ಇಸ್ ಅ ಮ್ಯಾನ್ ಆ ಥರ ಹೇಳ್ತಾರೆ ಹಾಗೆಯೇ ಇದನ್ನ ಎಲ್ಲ ಕಡೆನೂ ಕೂಡ ಅನ್ವಯಿಸ್ಬೋದು ಅನೇಕ ಜನ ಸಾಮಾನ್ಯವಾಗಿರ್ತಕ್ಕಂಥ ನಿಯಮಗಳನ್ನು ಅನುಸರಿಸ್ಬಿಟ್ಟು ನಾವು ವಿಷಯಕ್ಕೆ ಜಡ್ ಜಡ್ಜ್ ವ್ಯಕ್ತಿಗಳನ್ನು ವಸ್ತುಗಳನ್ನು ವಿಷಯಗಳನ್ನ ಜಡ್ಜ್ ಮಾಡ್ತಕ್ಕಂಥ ಇದನ್ನ ಸಂಸ್ಕೃತದಲ್ಲಿ ಇದಕ್ಕೆ ಅನುಮಾನ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ ಇದು ಅನುಮಾನ ಪ್ರಮಾಣ ಅಂತ ಕರೀತಾರೆ ಅನುಮಾನ ಪ್ರಮಾಣ ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬಳಸ್ತಕ್ಕಂಥದ್ದೇ ಈಗ ಯಾರೊಬ್ಬರು ಹೇಗೆ ಹೇಗೆ ನಾವು ಬಳಸ್ತೀವಿ ಅಂತಂದರೆ ನಮಗೆ ದಿನಿತ್ಯ ನಾವು ಬಳಸ್ತೀವಿ ಇದನ್ನೆಲ್ಲ ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ ಅವನ ಹಾವಭಾವಗಳನ್ನೆಲ್ಲ ನೋಡ್ತೀನಿ ಅವನು ಹೇಗೆ ವರ್ತಿಸ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ವರ್ತಿಸ್ತಾನೆ ಇದನ್ನೆಲ್ಲ ನೋಡ್ಬಿಟ್ಟು ಅವನಿಡುತ್ತೆ ಎಲ್ಲ ನೋಡಿ ಪ್ರತಿದಿನ ನೋಡ್ಬಿಟ್ಟು ಹೋ ಇವನು ಒಳ್ಳೆಯವನೋ ಅಥವಾ ಕೆಟ್ಟವೋ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಅವ ನಿಜವಾಗೂ ಕೂಡ ಒಳ್ಳೆಯವನ ಕೆಟ್ಟವನು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರೋದಿಲ್ಲ ಆದ್ರೂ ಕೂಡ ಅವನ ಹಾವು ಭಾವುಗಳು ನಡೆ ನುಡಿ ಇತ್ಯಾದಿಗಳನ್ನೆಲ್ಲ ನೋಡ್ಬಿಟ್ಟು ನಾವೇನು ಮಾಡ್ತೀವಿ ನಿರ್ಣಯಿಸ್ತೀವಿ ಇವನು ಕೆಟ್ಟವನು ಅಥವಾ ಒಳ್ಳೆಯವನು ಅಂತ ನಿರ್ಣಯಿಸ್ತೀವಿ ಇದು ಸ್ವಾಭಾವಿಕ ಆಗುತ್ತೆ ಆದರೆ ಎಷ್ಟೋ ಸತಿ ನಮ್ಮ ಈ ಥರ ನಿರ್ಣಯ ಸರಿ ಇಲ್ಲದೇ ಇರ್ಬೋದು ತಪ್ಪಾಗ್ಬಿಡ್ಬೋದು ಆದರೆ ಈ ಥರ ನಿರ್ಣಯ ಮಾಡ್ದೇ ನಮ್ಮ ಜೀವನ ನಡೆಯುವುದಿಲ್ಲ ಮಾಡಲೇಬೇಕಾಗುತ್ತೆ ಎಲ್ಲವನ್ನೂ ಕೂಡ ನಾವು ಪ್ರತ್ಯಕ್ಷ ನೋಡೋಕ್ಕಾಗೋದಿಲ್ಲ ಎಲ್ಲೋ ಕಣ್ಣಿನ ಮೂಲ ಮುಂದಿನ ಕಣ್ಣಿನ ಮೂಲಕ ನೋಡೋಕ್ಕಾಗಲ್ಲ ಕ್ಯೂವಿನ ಮೂಲಕ ಕೇಳೋಕ್ಕಾಗೋದಿಲ್ಲ ಎಷ್ಟೋ ವಿಷಯಗಳನ್ನು ಕೂಡ ನಾವು ಪರೋಕ್ಷವಾಗಿ ತಿಳ್ಕೊಬೇಕಾಗತ್ತೆ ಆದ್ದರಿಂದ ಈ ತರ್ಕ ಅಂತಕ್ಕಂಥದ್ದು ಇದು ಎಷ್ಟು ಎಲ್ಲ ಸಂದರ್ಭದಲ್ಲೂ ಅನೇಕ ಸಂದರ್ಭಗಳು ಅನ್ವಯ ಆದ್ರೂ ಕೂಡ ಇದಕ್ಕೆ ಅನೇಕ ರೀತಿಯ ಅಪವಾದಗಳಿರುತ್ತೆ ಎಲ್ಲ ಸಂದರ್ಭದಲ್ಲೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದು ಇದಮ್ ಅಂತ ಇದನ್ನು ತರ್ಕದ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ ಯಾವುದೇ ವಿಷಯದಲ್ಲೂ ಕೂಡ ಈಗ ಉದಾಹರಣೆಗೆ ಹೇಳಬೇಕು ಅಂತಂದುಬಿಟ್ರೆ ಸಾಮಾನ್ಯವಾಗಿ ಹೇಳ್ತೀವಿ ನಿಮ್ಮ ಎಲ್ಲೋ ಮಳೆ ಬದ ಒದ್ದೆ ಆಗಿರುತ್ತೆ ಬೆಳಗ್ಗೆ ನೋಡಿದಾಗ ಎಲ್ಲ ಗ್ರೌಂಡ್ ಎಲ್ಲ ಒದ್ದೆ ಆಗಿರುತ್ತೆ ಅವಾಗ ನಾವು ಯೋಚನೆ ಮಾಡ್ತೀವಿ ಓ ರಾತ್ರಿ ಮಳೆ ಬಂದಿರಬೇಕು ಅಂತ ನಾವು ರಾತ್ರಿ ಮಳೆ ಬಂದಿರೋ ನೋಡಿರೋದಿಲ್ಲ ಆದರೂ ಕೂಡ ನಾವು ನಿರ್ಣಯ ಮಾಡ್ತೀವಿ ರಾತ್ರಿ ಮಳೆ ಬಂದಿರಲೇಬೇಕು ಯಾಕೆಂದರೆ ಇಷ್ಟು ಚೆನ್ನಾಗಿ ಗ್ರೌಂಡ್ ಒದ್ದೆ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತನ್ಬಿಟ್ಟು ಅದೇ ರೀತಿ ನಾವು ಮೋಡ ಕಪ್ಪು ಮೋಡ ನೋಡ್ತೀವಿ ಖಂಡಿತ ಮಳೆ ಬಂದೇ ಬರುತ್ತೆ ಅಂತನ್ಬಿಟ್ಟು ನಾವು ನಿರ್ಣಯ ಮಾಡ್ತೀವಿ ಎಷ್ಟೋ ಸು ಬರೋದೇ ಇಲ್ಲ ಆ ಥರನೂ ಕೂಡ ಆಗುತ್ತಾ ಇರುತ್ತೆ ಈ ರೀತಿ ಅನೇಕ ರೀತಿಯಲ್ಲಿ ನಾವು ನಿರ್ಣಯ ತಪ್ಪಾಗ್ಬೋದು ಅದಕ್ಕೆ ತರ್ಕ ಯಾವಾಗಲೂ ಕೂಡ ಅದು ನಿಜವಾಗೂ ಕೂಡ ಸತ್ಯವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ತರ್ಕದಲ್ಲೂ ಕೂಡ ಮೂರು ಹಂತಗಳಿದೆ ಅಂತ ಹೇಳ್ತಾರೆ ವಾದ ಮತ್ತು ಜಲ್ಪ ಮತ್ತು ವಿತಂಡ ಅಂತನ್ಬಿಟ್ಟು ಈಗ ವಾದ ಅಂತನ್ಬಿಟ್ರೆ ತನ್ನ ಸಿದ್ಧಾಂತವನ್ನು ವಿಚಾರಬದ್ಧವಾಗಿ ಯುಕ್ತಿಬದ್ಧವಾಗಿ ಮಂಡಿಸ್ತಕ್ಕಂಥದ್ದು ಇದು ವಾದ ಆಯಿತು ಆಮೇಲೆ ಜಲ್ಪದಲ್ಲಿ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಅದಕ್ಕೆ ವಿರೋಧ ಪಕ್ಷವನ್ನು ತೊಗೋತಾರೆ ಹ್ಞೂ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತಗಳನ್ನೆಲ್ಲ ತಗೋತಾರೆ ಅದನ್ನೆಲ್ಲ ತೊಗೊಂಬಿಟ್ಟು ಅದನ್ನೆಲ್ಲ ಖಂಡಿಸ್ಬಿಟ್ಟು ನಮ್ಮ ಇದನ್ನು ತಮ್ಮ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ ಅದ್ರ ಜೊತೆ ಜೊತೆಗೇನೆ ಬೇರೆ ಸಿದ್ಧಾಂತಗಳನ್ನು ಕೂಡ ತೊಗೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನೆಲ್ಲ ಗುರುತಿಸಿಬಿಟ್ಟು ಅದನ್ನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಆಮೇಲೆ ತನ್ನ ತಮ್ಮ ಸಿದ್ಧಾಂತವನ್ನು ಅವರು ಸಮರ್ಥಿಸ್ತಾರೆ ಇದು ಜಲಪಾಯಿತು ಆಮೇಲೆ ವಿತ್ತಂಡದಲ್ಲಿ ಏನು ಅಂತನ್ಬಿಟ್ರೆ ಅವರು ತಮ್ಮ ಸಿದ್ಧಾಂತ ಮಂಡಿಸು ಮುಖ್ಯ ಅಲ್ವೇ ಇಲ್ಲ ಅವ್ರಿಗೇನು ಮುಖ್ಯ ಅಂತಂದ್ಬಿಟ್ರೆ ಇತರ ಸಿದ್ಧಾಂತಗಳನ್ನು ಖಂಡಿಸೋದೇ ಮುಖ್ಯ ಅದೇ ಪ್ರಧಾನವಾಗಿರುತ್ತೆ ಅದರಲ್ಲಿ ಬರೀ ಎಲ್ಲ ಸಿದ್ಧಾಂತಗಳನ್ನು ತಗೊಂಡ್ಬಿಟ್ಟು ಖಂಡಿಸಿ ಖಂಡಿಸಿ ಖಂಡಿಸಿ ಖಂಡ ತುಂಡು ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ತಮ್ಮ ಸಿದ್ಧಾಂತವನ್ನು ಹೇಳ್ತಾರೆ ಅಲ್ಲೋ ಸ್ವಲ್ಪ ಮಾತ್ರ ಅವರಿಗೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥ ಇತರ ಸಿದ್ಧಾಂತಗಳನ್ನೆಲ್ಲವನ್ನು ಕೂಡ ಅದನ್ನು ತುಂಡು ತುಂಡ ಕತ್ತರಿಸಿ ಅವರು ವಿರೋಧಿಸ್ತಕ್ಕಂಥದ್ದು ನಾಶ ಮಾಡ್ತಕ್ಕಂಥದ್ದು ಅದೇ ಪ್ರಧಾನವಾಗಿರುತ್ತೆ ಇದನ್ನು ವಿತಂಡ ಅಂತ ಕರೀತಾರೆ ಹೀಗೆ ನಮ್ಮ ಇಂಗ್ಲೀಷ್ನಲ್ಲಿ ಹೇಳ್ತೀವರಲ್ಲ ಅಫೆನ್ಸ್ ಈಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಲ್ಲ ಆ ಥರ ಇದು ಆ ರೀತಿ ತಮ್ಮ ಸಮರ್ಥ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಕ್ಕಂಥದ್ದು ಆ ರೀತಿ ವಾದ ಜಲ್ಪ ವಿತಂಡ ಅಂತ ಇತ ಅದರಲ್ಲೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಹೀಗೆ ಏನಾಗುತ್ತೆ ಅಂತಂದ್ಬಿಟ್ರೆ ತರ್ಕ ಅಂತಕ್ಕಂಥದ್ದು ಈ ಥರ ನಡ್ಕೊಂಡು ಹೋಗುತ್ತೆ ಇದರಲ್ಲಿ ಇನ್ನೊಂದು ರೀತಿ ಇದೆ ಕುತರ್ಕ ಅಂತೂ ಕೂಡ ಇದೆ ಕುತರ್ಕ ಅಂತಂದ್ಬಿಟ್ರೆ ಅದೊಂದು ಉದಾಹರಣೆಯನ್ನು ಕೊಡ್ತೀನಿ ಹೇಗೆ ಅಂತಂದ್ಬಿಟ್ರೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಆಲ್ ಮೆನ್ ಪರ್ಫೆಕ್ಟ್ ಅಂತ ಇದೆ ಸಾರಿ ನೋ ಇಸ್ ಪರ್ಫೆಕ್ಟ್ ಅಂತ ಇದೆ ನೋ ಇಸ್ ಪರ್ಫೆಕ್ಟ್ ಐ ಆಮ್ ನೋಬಡಿ ಸೊ ಐ ಆಮ್ ಪರ್ಫೆಕ್ಟ್ ಸೊ ನೋಬಡಿ ಇಸ್ ಪರ್ಫೆಕ್ಟ್ ಇಸ್ ತರ್ಕಬದ್ಧ ಕರೆಕ್ಟಾಗಿದೆ ಚೆನ್ನಾಗೇ ಇದೆ ಇದು ಏನು ತರ್ಕ ನಿಯಮಕ್ಕೇನು ತೊಂದರೆ ಇಲ್ಲವೇ ಇಲ್ಲ ಸರಿಯಾಗೇನೆ ಇದೆ ಇದು ಆದರೆ ಇದು ಸತ್ಯ ಅಲ್ಲ ಇದು ತರ್ಕಬದ್ಧವಾಗಿಯೇ ಇದ್ರೂ ಕೂಡ ಇದು ಸತ್ಯವಲ್ಲ ಹಾಗೆಯೇ ತರ್ಕದಿಂದ ನಿರ್ಣಯಿಸಿದ್ದೆಲ್ಲವೂ ಕೂಡ ಸತ್ಯವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ನಾವು ತರ್ಕವನ್ನು ಸಂಪೂರ್ಣವಾಗಿ ನಾವು ಅವಲಂಬಿಸೋಕೆ ಸಾಧ್ಯವಿಲ್ಲ ಅದಕ್ಕೆ ಇಲ್ಲವೂ ಕೂಡ ಹೇಳ್ತಾರೆ ಇನ್ನೊಂದು ರೀತಿ ಇದೆ ಇಂಡೆಕ್ಸ್ ಇಂಡಕ್ಷನ್ ಅಂತ ಅಂದ್ಬಿಟ್ಟಿದೆ ಇನ್ನೊಂದು ಇಂಡಕ್ಷನ್ ಅಂತನ್ಬಿಟ್ಟು ಇಂಡಕ್ಷನ್ ಅಂತ ಅಂದ್ಬಿಟ್ಟು ಏನು ಅಂತಂದ್ಬಿಟ್ರೆ ಬೇರೆ ಬೇರೆ ವಿಶೇಷ ವಸ್ತುಗಳನ್ನೆಲ್ಲ ಕೂಡ ಪರಿಗಣಿಸ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಎಲ್ಲವುದು ಹೀಗೇನೇ ಅಂತನ್ಬಿಟ್ಟು ಒಂದು ಸಾಧಾರಣದಿಂದ ವಿಶೇಷಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷದಿಂದ ಸಾಧಾರಣಕ್ಕೆ ಹೋಗ್ತಕ್ಕಂಥದ್ದು ಸಾಧಾರಣ ನಿಯಮಕ್ಕೆ ಬರ್ತಕ್ಕಂತಹದ್ದು ಜನರಲ್ ಟು ದಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಟು ದಿ ಜನರಲ್ ಇದು ಎರಡು ರೀತಿಯ ತರ್ಕ ಅಂತ ಅಂದ್ಬಿಟ್ಟು ಇಲ್ಲಿ ಮಾಸ್ಟರ್ ಮಹಾಶಯ ಹೇಳ್ತಾರೆ ಆದರೆ ಇನ್ನೊಂದು ಭಾಗ ವಿಶೇಷ ಸಿದ್ಧಾಂತದಿಂದ ಸಾಧಾರಣ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿ ಇದಕ್ಕೆ ಇಂಡಕ್ಷನ್ ಅಂತ ಕರೀತಾರೆ ಇಂಡಕ್ಟಿವ್ ಲಾಜಿಕ್ ಅಂತ ಹೇಳ್ತಾರೆ ಉದಾಹರಣೆಗೆ ಈ ಕಪ್ಪು ಆ ಕಾಗೆ ಕಪ್ಪು ಕಣ್ಣಿಗೆ ಬೀಳುವ ಕಾಗಿಗಳೆಲ್ಲ ಅಷ್ಟೇ ಕಪ್ಪೆ ಆದ್ದರಿಂದ ಕಾಗಿಗಳೆಲ್ಲ ಕಪ್ಪೇ ಅಂತನ್ಬಿಟ್ಟು ಕಪ್ಪೆ ಆಗಿರುತ್ತೆ ಅಂತನ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ ಅಂತನ್ಬಿಟ್ಟು ಆ ರೀತಿ ಎಷ್ಟೋ ಸರ್ತಿ ಅದಕ್ಕೆ ಹೇಳ್ತಾರೆ ಇನ್ನೊಂದು ಸರ್ತಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬೆಳಿ ಕಾಗೆ ಸಿಕ್ಕಿಬಿಟ್ರೆ ಏನಾಗುತ್ತೆ ಇದು ತಪ್ಪಾಗ್ಬಿಡುತ್ತೆ ಈ ಸಿದ್ಧಾಂತ ಹೊರಟೋಗ್ಬಿಡುತ್ತೆ ಬಿದ್ದು ಹೋಗ್ಬಿಡುತ್ತೆ ಈ ವಿಧದ ಸಿದ್ಧಾಂತ ಸಿದ್ಧಾಂತ ಅವ್ಯಾಪ್ಯವಾಗಬಹುದು ಅವ್ಯಾಪ್ಯವಾಗಬಹುದು ಅಂತನ್ಬಿಟ್ರೆ ಅದು ತನ್ನ ವ್ಯಾಪ್ತಿಯನ್ನು ಮೀರಿ ಮೀ ಮೀರಿ ಮೀರಿ ಹೋಗಿಬಿಡ್ಬೋದು ಅಂತ ಅಂದ್ಬಿಟ್ಟು ಅಂದರೆ ಅದು ಎಲ್ಲ ಕಡೆಯೂ ಕೂಡ ಎಲ್ಲದಕ್ಕೂ ಕೂಡ ಅನ್ವಯಿಸುವ ಅನ್ವಯ ಆಗದೆ ಇರ್ಬೋದು ಅಂತ ಅವ್ಯಾಪ್ತಿ ಅಂತಂದ್ಬಿಟ್ರೆ ಎಲ್ಲ ಕಡೆಗೂ ಅನ್ವಯವಾಗದೇ ಇರತಕ್ಕಂಥದ್ದು ಅದನ್ನು ಅವ್ಯಾಪ್ತಿ ಅಂತ ಹೇಳ್ತಾರೆ ಅವ್ಯಾಪ್ಯವಾಗಿರಬಹುದು ಹುಡುಕೊತ್ತಾ ಹುಡುಕೊತ್ತಾ ಬೇರೊಂದು ದೇಶದಲ್ಲಿ ಬೆಳೆಕಾಗಿ ಸಿಕ್ಕಿರೋ ಸಿಕ್ಕಿಬಿಡ್ಬೋದು ಇನ್ನೊಂದು ಉದಾಹರಣೆ ಇದೆ ಮಳೆಯಾದ ಕಡೆ ಮೋಡ ಇದೆ ಅಥವಾ ಇತ್ತು ಆದ್ದರಿಂದ ಮೋಡದಿಂದ ಮಳೆ ಬರುತ್ತದೆ ಇನ್ನೊಂದು ಉದಾಹರಣೆನ ಕೊಡಬೇಕು ಅಂತನ್ಬಿಟ್ರೆ ಬಗಳೂ ನಾಯಿ ಕಚ್ಚುವುದಿಲ್ಲ ಅಂತಂದ್ಬಿಟ್ಟು ಒಂದು ನಿಯಮ ಇದೆ ಅಲ್ವಾ ಬಗಳುವ ನಾಯಿ ಕಚ್ಚೋದಿಲ್ಲ ಅಂತಂದ್ಬಿಟ್ಟು ನಾವು ಸಾಮಾನ್ಯವಾಗಿ ನಿಯಮವನ್ನು ಅನುಸರಿಸ್ತೀವಿ ಯಾವುದಾರು ಒಂದು ನಾಯಿ ತುಂಬ ಬಗಳ್ತಾ ಇದ್ದರೆ ಸ್ವಲ್ಪ ಮೊದಲು ಭಯ ಆಗುತ್ತೆ ಎಷ್ಟೊಂದು ಬಗಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಮಗೆ ಈ ನಿಯಮ ಬರುತ್ತೋ ಬಗಳು ನಾಯಿ ಕಚ್ಚೋದಿಲ್ಲ ಅಂತಂದ್ಬಿಟ್ಟು ಆಮೇಲೆ ಧೈರ್ಯ ಮುಂದೋಗ್ಬಿಡ್ತೀವಿ ಎಷ್ಟು ಸತಿ ಹಾಗಾಗೋದಿಲ್ಲ ತಪ್ಪಾಗಿ ಬಿಡ್ಬೋದು ಹ್ಞೂ ಅದ್ರ ಹೋಗ್ಬಿಟ್ಟು ಅವ್ನು ಕಚ್ಚಿಸ್ಕೊಳ್ಳುವಂಥ ಸಂದರ್ಭನೂ ಕೂಡ ಇರುತ್ತೆ ಅದಕ್ಕೆ ಒಂದು ಹಾಸ್ಯ ಪ್ರಸಂಗನೂ ಕೂಡ ಇದು ಏನು ಅಂತಂದರೆ ಒಬ್ಬ ಹೋಗ್ತಾ ಇದ್ದಂತೆ ರಸ್ತೆಯಲ್ಲಿ ಒಂದು ನಾಯಿ ಜ್ವರ ಬಗಳ್ತಾಯಿತ್ತಂತೆ ಅವನಿಗೆ ಭಯ ಆಗ್ಬಿಟ್ಟು ಅವನು ಓಡೋಕ್ಕೆ ಶುರು ಮಾಡಿದ್ದಂತೆ ಮತ್ತೊಬ್ಬ ಅವನು ನಿಲ್ಲಿಸ್ಬಿಟ್ಟು ಹೇಳಿದಂತೆ ಯಾತಕ್ಕೆ ಓಡ್ತಾ ಇದೆಯ ನಿನಗೆ ಗೊತ್ತಿಲ್ವ ಬಾರ್ಕಿಂಗ್ ಡಾಂಗ್ ಸೆಲ್ಡಮ್ ಬೈಟ್ಸ್ ಅಂತನ್ಬಿಟ್ಟು ಗೊತ್ತಿಲ್ವಾ ನಿನಗೆ ಅಂತ ಹೇಳಿದಂತೆ ಅದು ಅವನು ಹೇಳಿದಂತೆ ಅದು ನನಗೂ ಗೊತ್ತು ನಿನಗೂ ಗೊತ್ತು ನಾ ಹಿಂಗೆ ಗೊತ್ತಿದೆಯೋ ಇಲ್ವೋ ಅಂತನ್ಬಿಟ್ಟು ನಾ ಹಿಂಗೆ ಗೊತ್ತಿರಬೇಕಲ್ಲ ಅಂತನ್ಬಿಟ್ಟು ಆ ಆಗಿಬಿಡುತ್ತೆ ಅದಕ್ಕೆ ಎಷ್ಟೋ ಸತಿ ಗೊತ್ತಿರೋದಿಲ್ಲ ಅವಾಗ ಕಚ್ಚಿಬಿಡುತ್ತೆ ಹೀಗೆ ಅನೇಕ ರೀತಿಯ ಸಿದ್ಧಾಂತಗಳಲ್ಲೇ ಇರುತ್ತೆ ಅದು ಎಷ್ಟೋ ಸತಿ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತೊಂದು ಉದಾಹರಣೆ ಈ ಮನುಷ್ಯನಿಗೆ ಮೂವತ್ತೆರಡು ಹಲ್ಲು ಆ ಮನುಷ್ಯನಿಗೆ ಮೂವತ್ತೆರಡು ಹಲ್ಲು ಯಾವ ಮನುಷ್ಯನನ್ನು ನೋಡಿದರೂ ಮೂವತ್ತೆರಡು ಹಲ್ಲು ಆದ್ರಿಂದ ಎಲ್ಲಾ ಮನುಷ್ಯರಿಗೂ ಮೂವತ್ತೆರಡು ಹಲ್ಲು ಮುದುಕರಿಗೆ ಮುದುಕರು ಮನುಷ್ಯರಲ್ವಾ ಹಾಗಾದರೆ ಈ ಸಿದ್ಧಾಂತಗಳ ವಿಚಾರ ಆಂಗ್ಲ ತರ್ಕಶಾಸ್ತ್ರದಲ್ಲಿ ಇದೆ ಯತೀಶ್ವರ ಅಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಈ ತರ್ಕಕ್ಕೆ ಭಾಳ ಚೆನ್ನಾಗಿದೆ ಈಗ ಒಂದು ಕತ್ತೆ ಇರುತ್ತಂತೆ ಆ ಕತ್ತೆಯ ಮುಂದೆ ಒಂದು ಬಕೆಟ್ನಲ್ಲಿ ಶುದ್ಧ ನೀರನ್ನು ಇಡ್ತಾರಂತೆ ಮತ್ತೊಂದು ಬಕೆಟ್ನಲ್ಲಿ ಅವರು ಬೀರು ಡ್ರಿಂಕ್ ಅದನ್ನ ಇಡ್ತಾರಂತೆ ಆದರೆ ಕತ್ತೆ ಏನು ಮಾಡುತ್ತೆ ಅಂತಂದುಬಿಟ್ರೆ ಶುದ್ಧವಾದ ನೀರನ್ನೇ ಕುಡಿಯುತ್ತೆ ಹೊರತು ಕೂಡ ಆ ಕುಡಿಯೋದಿಲ್ಲ ಅದು ಯಾಕೆ ಅಂತನ್ಬಿಟ್ರೆ ಆ ಕತ್ತೆಗೆ ಗೊತ್ತು ಅದು ಅದನ್ನು ಕುಡಿದ್ರೆ ತನ್ನ ಆರೋಗ್ಯ ಕೆಡುತ್ತೆ ಅಂತನ್ಬಿಟ್ಟು ಇದು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿರ್ತಕ್ಕಂಥ ನಿಯಮ ಆದರೆ ಅವನು ಪಂಡಿತ ತರ್ಕ ಪಂಡಿತ ಹೇಳ್ತಾನಂತೆ ಕತ್ತೆ ಯಾತಕ್ಕೂ ಕುಡಿಯೋದಿಲ್ಲ ಅಂತನ್ಬಿಟ್ರೆ ಅದ್ರ ರುಚಿ ಗೊತ್ತಿಲ್ಲ ಅಂತನ್ಬಿಟ್ಟು ಬೀರು ಕುಡಿಯೋದು ಯಾಕೆ ಗೊತ್ತಿಲ್ಲ ಅದ್ರ ರುಚಿ ಅದಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಅದು ಕುಡಿಯೋದಿಲ್ಲ ಅದು ಮನುಷ್ಯರ ಇದ್ರ ಖಂಡಿತ ಕುಡಿತಾ ಇತ್ತು ಅಂತ ಪರಮಹಂಸರು ಈ ಮಾತುಗಳನ್ನು ಕಿವಿಯ ಮೇಲೆ ಬರಿದೇ ಹಾಕಿಕೊಂಡಿದ್ದಷ್ಟೇ ಅಷ್ಟೇ ಕೇಳುತ್ತಾ ಕೇಳುತ್ತಾ ಅನ್ಯ ಮನಸ್ಕರಾಗಿ ಬಿಟ್ಟಿದ್ದರು ಆದ್ದರಿಂದ ಇದರ ಸಂಬಂಧವಾಗಿ ವಿಶೇಷವಾಗಿ ಏನೂ ಮಾತುಕತೆ ಮುಂದುವರಿಯಲಿಲ್ಲ ಸಾಮಾನ್ಯವಾಗಿ ಸ್ವಾ ಶ್ರೀರಾಮಕೃಷ್ಣರು ಯಾವಾಗಲೂ ಕೂಡ ಹಾಗೆ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇದ್ದರು ಆಮೇಲೆ ಏನಾಗ್ತಾ ಇತ್ತು ಅಂತ ಮನಸ್ಸು ಭಗವಂತನ ಕಡೆ ಹೋಗ್ಬಿಡ್ತಾ ಇದ್ದರು ಇವ್ರ ಕಡೆ ಆಸಕ್ತಿನೇ ಹೊರಟೋಗ್ಬಿಡ್ತಾಯಿತ್ತು ಯಾಕೆ ಅಂತಂದ್ಬಿಟ್ಟು ಅವ್ರ ಮನಸ್ಸು ಯಾವಾಗಲೂ ಕೂಡ ಭಗವಂತನ ಅವರಿಗೆ ನೀಡಲಾಗಿಬಿಟ್ಟಿತ್ತು ಅಂಥ ಭಗವಂತನಲ್ಲೇ ನೆಲೆಸಿರತಕ್ಕಂಥ ಮನಸ್ಸನ್ನು ಆ ಭಗವಂತನಿಗೆ ನೀಡಿರತಕ್ಕಂಥ ಮನಸ್ಸನ್ನು ಬೇರೆ ವಿಷಯದ ಕಡೆ ಖರಿಸ್ತಕ್ಕಂಥದ್ದವರಿಗೆ ಕಷ್ಟವಾಗಿತ್ತು ಮಾತುಕತೆ ಮುಗಿದ ನಂತರ ಭಕ್ತರು ಉದ್ಯಾನವನದಲ್ಲಿ ಅಲ್ಲಲ್ಲಿ ಸುತ್ತಾಡಲಾರಂಭಿಸಿದರು ಮಾಸ್ಟರ್ ಪಂಚವಟಿಯ ಹತ್ತಿರ ಅಡ್ಡಾಡುತ್ತಿದ್ದಾರೆ ಗಂಟೆ ಸಾಯಂಕಾಲ ಐದು ಹಾಗೆ ಸ್ವಲ್ಪ ಹೊತ್ತು ಅಡ್ಡಾಡಿದ ನಂತರ ಪರಮಹಂಸರ ಕೊಠಡಿಗೆ ಬಂದ ಅದರ ಉತ್ತರ ದಿಕ್ಕಿನ ಚಿಕ್ಕ ವರಾಂಡದಲ್ಲಿ ಒಂದು ಅದ್ಭುತ ದೃಶ್ಯ ಆತನ ಕಣ್ಣಿಗೆ ಬಿತ್ತು ಪರಮಹಂಸರು ಸ್ಥಿರವಾಗಿ ನಿಂತಿದ್ದಾರೆ ಆ ಒಂದು ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಬೇಕು ಪರಮಹಂಸರು ಸ್ಥಿರವಾಗಿ ನಿಂತಿದ್ದಾರೆ ನರೇಂದ್ರ ಹಾಡುತ್ತಿದ್ದಾನೆ ಹತ್ತಿರವೇ ನಾಲ್ಕೈದು ಜನ ಭಕ್ತರು ನಿಂತಿದ್ದಾರೆ ಪರಮಹಂಸರನ್ನು ಬಿಟ್ಟರೆ ಬೇರೆ ಯಾರೂ ಇಷ್ಟು ಮಧುರವಾಗಿ ಹಾಡುವುದನ್ನು ಆತ ಕೇಳಿರಲಿಲ್ಲ ನರೇಂದ್ರನ ಹಾಡು ಅಷ್ಟು ನರೇಂದ್ರ ಹಾಡ್ತಾ ಇದ್ದ ಹಾಗೆ ಪರಮಹಂಸರ ಕಡೆ ನೋಡಿ ಆಶ್ಚರ್ಯಚಿಕಿತನಾಗಿ ನಿಂತುಕೊಂಡ ಅವರು ಎವೆಯಿಕ್ಕದೆ ನೆಟ್ಟ ಕಣ್ಣುಗಳಿಂದ ಸ್ಥಿರವಾಗಿ ನಿಂತಿದ್ದಾರೆ ಉಸಿರಾಡುತ್ತಿರುವಂತೆಯೂ ಗೋಚರಿಸ ಗೋಚರಿಸುತ್ತಿಲ್ಲ ತೋರಿಬರುತ್ತಿಲ್ಲ ಕೇಳಲಾಗಿ ಒಬ್ಬ ಭಕ್ತ ಹೇಳಿದ ಪರಮಹಂಸರು ಸಮಾಧಿಯಲ್ಲಿದ್ದಾರೆ ಎಂಬುದಾಗಿ ಮಾಸ್ಟರ್ ಇಂಥದ್ದನ್ನು ಎಂದೂ ನೋಡಿಯೂ ಇರಲಿಲ್ಲ ಕೇಳಿಯೂ ಇರಲಿಲ್ಲ ವಿಸ್ಮಯಗೊಂಡು ಭಾವಿಸಲಾರಂಭಿಸಿದ ಭಗವಂತನ ಧ್ಯಾನದಲ್ಲಿರುವಾಗ ಮನುಷ್ಯ ಇಷ್ಟರ ಮಟ್ಟಿಗೆ ಬಾಹ್ಯ ಶೂನ್ಯನಾಗಲು ಸಾಧ್ಯವೇ ಎಂಥ ಮಟ್ಟದ ಶ್ರದ್ಧಾಭಕ್ತಿಗಳಿದ್ದರೆ ಈ ರೀತಿ ಅವಸ್ಥೆ ಬರುತ್ತದೆಯೋ ಅಂತನ್ಬಿಟ್ಟು ಅವನು ಮನಸ್ಸಿನಲ್ಲೇ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಂತೆ ಇದು ಶ್ರೀರಾಮಕೃಷ್ಣರು ಆಗಾಗ ಸಮಾಧಿ ಹೋಗ್ತಾ ಇದ್ದರು ಸಮಾಧಿ ಹೋಗ್ತಕ್ಕಂಥದ್ದನ್ನೇ ಅವರು ಸ್ವಾಭಾವಿಕವಾಗಿರತಕ್ಕಂಥ ಒಂದು ಸ್ಥಿತಿ ಮನಸ್ಥಿತಿ ಸಮಾಧಿಯಲ್ಲಿ ಇರತಕ್ಕಂಥದ್ದೇ ಸಮಾಧಿಯಲ್ಲಿ ನೆಲೆಸಿರತಕ್ಕಂಥದ್ದೇ ಅವರು ಸ್ವಾಭಾವಿಕವಾಗಿ ಇರ್ತಕ್ಕಂಥ ಸ್ಥಿತಿ ನಿಮಗೆಲ್ಲ ಗೊತ್ತಿರುವಂತೆ ಅವರು ಕಷ್ಟಪಟ್ಟುಬಿಟ್ಟು ಆ ಮನಸ್ಸನ್ನು ಆ ಸಮಾಧಿ ಸ್ಥಿತಿಯಿಂದ ಆ ಸಹಜ ಸ್ಥಿತಿಯಿಂದ ಕೆಳಗೆ ಇಳಿಸಿಬಿಟ್ಟು ಭಕ್ತರೊಡನೆ ಅವರು ಮಾತಾಡ್ತಾಯಿದ್ರು ಕಷ್ಟಪಟ್ಟು ಮಾತಾಡ್ತಾಯಿದ್ರು ಸ್ವಲ್ಪ ಅವರಿಗೆ ಸಜೆಷನ್ಸ್ ಸಿಕ್ಕಿದ್ರೆ ಸಾಕು ಸ್ವಲ್ಪ ಸೂಚನೆ ಸಿಕ್ಕಿದ್ರೆ ಸಾಕು ತಕ್ಷಣ ಆ ಮನಸ್ಸು ನೆಗೆದು ಮೇಲೆ ಹೋಗ್ಬಿಡ್ತಾ ಇತ್ತು ಸಮಾಧಿ ಸ್ಥಿತಿಗೆ ಅವರೇ ಹೇಳ್ತಾರಲ್ಲ ಅವ್ರ ಮನಸ್ಸು ಹೇಗೆ ಅಂತಂದ್ಬಿಟ್ರೆ ಆ ಒಣಗಿದ ಬೆಂಕಿ ಬೆಂಕಿ ಪೆಟ್ಟಿಗೆ ಇದ್ದ ಹಾಗೆ ಬೆಂಕಿ ಪೆಟ್ಟಿಗೆ ಹಸಿಯಾದ ಬೆಂಕಿ ಪೆಟ್ಟಿಗೆಗೆ ನೀವು ಎಷ್ಟು ಗೀರಿದರೂ ಕೂಡ ಅದು ಬೆಂಕಿ ಹೊತ್ಕೊಳ್ಳೋದೇ ಇಲ್ಲ ಆದರೆ ಚೆನ್ನಾಗಿ ಬೆ ಒಣಗಿರ್ತಕ್ಕಂಥದ್ದು ಇರುತ್ತಲ್ಲ ಶುಷ್ಕವಾಗಿರ್ತಕ್ಕಂಥದ್ದು ಅದು ಸ್ವಲ್ಪ ಒಂದು ಟಚ್ ಮಾಡಿದ್ರೆ ಸಾಕು ಚೂರು ಟಚ್ ಮಾಡಿದ್ರೆ ಸಾಕು ತಕ್ಷಣ ಅದು ಬುಗ್ ಅಂತ ಹತ್ಕೊಂಡ್ಬಿಡುತ್ತೆ ಹಾಗೆ ಶ್ರೀರಾಮಕೃಷ್ಣ ಮನಸ್ಸು ಸ್ವಲ್ಪ ಸಿಸು ಸನ್ಸಿ ಕೇರ್ ಸಾಕು ತಕ್ಷಣ ಅದು ಬುಗ್ ಅಂತ ಹತ್ಕೊಂಡ್ಬಿಟ್ಟು ಅವ್ರ ಮನಸ್ಸು ಸಮಾಧಿಗೆ ಏರ್ಬಿಡ್ತಾಯಿದ್ರು ಆ ರೀತಿಯ ಒಂದು ಮಾನಸಿಕ ಸ್ಥಿತಿ ಅವರು ಅಷ್ಟು ಸಹಜವಾಗಿತ್ತು ಸಮಾಧಿಗೆ ಹೋಗ್ತಕ್ಕಂಥದ್ದು ಸಮಾಧಿಯಲ್ಲಿ ನೆಲೆಸಿರತಕ್ಕಂಥದ್ದು ಇವತ್ತು ಸ್ವಲ್ಪ ಸ್ವಲ್ಪ ಸಮಾಧಿ ಅಂತಂದರೆ ಏನು ಅಂತ ಯೋಚನೆ ಮಾಡೋಣ ಹ್ಞೂ ಏನದು ಸಮಾಧಿ ಅಂತನ್ಬಿಟ್ಟು ಯಾಕೆಂದರೆ ಸಮಾಧಿ ಬಗ್ಗೆ ನಾವು ಮಾತ್ರ ಹೇಳೋಕ್ಕೆ ಸಾಧ್ಯ ಅವ್ರು ಹೇಳೋಕ್ಕಾಗೋದಿಲ್ಲ ಯಾರು ಸಮಾಧಿಯನ್ನು ಅನುಭವಿಸಿರ್ತಾರೋ ಅದರಲ್ಲಿ ಸಹಜವಾಗಿ ನೆಲೆಸಿರ್ತಾರೋ ಅವರು ಸಮಾಧಿ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ ಯಾಕೆ ಅಂತಂದುಬಿಟ್ರೆ ಸಮಾಧಿ ಬಗ್ಗೆ ಹೇಳೋಕ್ಕೆ ಹೋಗ್ಬಿಟ್ಟು ಅವ್ರ ಮನಸ್ಸೇ ಸಮಾಧಿ ಹೊರಟೋಗ್ಬಿಡುತ್ತೆ ಆದ್ದರಿಂದ ಹೇಳೋರು ಯಾರು ಹೇಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನಮ್ಮಂಥವ್ರು ಸ್ವಲ್ಪ ಸಮಾಧಿಯ ಬಗ್ಗೆ ಹೇಳ್ಬೋದು ಅದನ್ನು ಸಮಾಧಿಯ ಬಗ್ಗೆ ಸ್ವಲ್ಪ ನಮ್ಗೆ ಅನುಭವ ಆಗಿಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಅದನ್ನು ಸಾಮಾನ್ಯವಾಗಿ ಇಂದ್ರಿಯಾತೀತ ಪ್ರಜ್ಞಾತೀತ ಅನುಭವ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಮಿಸ್ಟಿಸಿಸಮ್ ಅಂತ ಕರೀತಾರೆ ಈ ರೀತಿಯ ಸಮಾಧಿ ಅನುಭವಗಳನ್ನು ಸಮಾಧಿ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆತ್ಮ ಅಥವಾ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ಆ ಅನುಭವವನ್ನು ಮಿಸ್ಟಿಸಿಸಮ್ ಅಂತ ಇಂಗ್ಲೀಷ್ನಲ್ಲಿ ಇದನ್ನು ಅಧ್ಯಾತ್ಮ ಯೋಗ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ಬೋದು ಅಧ್ಯಾತ್ಮ ಯೋಗ ಅಂತ ಕರಿಬೋದು ಅಥವಾ ಅಪರೋಕ್ಷಾನುಭೂತಿ ಅಂತೂ ಕೂಡ ಕರಿಬೋದು ಇದೊಂದು ಇಂದ್ರಿಯಾತೀತವವು ಪ್ರಜ್ಞಾತೀತವೂ ಆಗಿರ್ತಕ್ಕಂಥ ಅನುಭವ ಅಂದರೆ ಇಂದ್ರಿಯಕ್ಕೆ ಸಂಬಂಧ ಪಡದೇ ನಮ್ಮ ಸಾಮಾನ್ಯ ಮನಸ್ಸಿಗೆ ಸಂಬಂಧ ಪಡದೇ ಇರತಕ್ಕಂಥದ್ದು ಇದನ್ನ ಇದನ್ನು ಇಂದ್ರಿಯಾತೀತ ಮತ್ತು ಪ್ರಜ್ಞಾತೀತ ಒಂದು ಅವಸ್ಥೆ ಅಂತಂದ್ಬಿಟ್ಟು ಕರೀತಾರೆ ಇದನ್ನು ಭಗವದ್ಗೀತೆಯಲ್ಲಿ ಈ ರೀತಿ ಹೇಳ್ತಾರೆ ಈ ಸ್ಥಿತಿಯನ್ನು ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಥಿತಿ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಅಂತಂದರೆ ಶ್ರುತಿ ವಿಪ್ರೀತಿಪನ್ನ ಶ್ರುತಿ ವಿಪ್ರೀತಿಪನ್ನ ಅಂತಂದ್ಬಿಟ್ರೆ ಶ್ರುತಿ ಅಂತನ್ಬಿಟ್ರೆ ಕೇಳ್ತಕ್ಕಂಥದ್ದು ಅನೇಕ ವಿಷಯಗಳನ್ನು ಕೇಳ್ತಕ್ಕಂಥದ್ದು ಓದ್ತಕ್ಕಂಥದ್ದು ಪುಸ್ತಕಗಳಲ್ಲಿ ಮತ್ತು ಬೇರೆಯವರು ಹೇಳಿದ್ದನ್ನು ಕೇಳ್ತಕ್ಕಂಥದ್ದು ಈ ರೀತಿ ಕೇಳಿ ಓದಿ ಎಲ್ಲ ಆಗ್ಬಿಟ್ಟು ಏನಾಗಿರುತ್ತೆ ಅಂತಂದ್ಬಿಟ್ರೆ ಮನಸ್ಸು ಒಂಥರ ವಿಕ್ಷಿಪ್ತವಾಗಿಬಿಟ್ಟಿರುತ್ತೆ ಚಂಚಲವಾಗಿಬಿಟ್ಟಿರುತ್ತೆ ಅಂಥ ಮನಸ್ಸು ವಿಕ್ಷಿಪ್ತವಾಗಿರ್ತಕ್ಕಂಥ ಮನಸ್ಸು ಏನಾಗುತ್ತೆ ಅಂತಂದ್ಬಿಟ್ರೆ ಯಾವಾಗ ಯದ ಸ್ಥಾಸ್ತಿ ನಿಶ್ಚಲ ಇಂಥ ಒಂದು ವಿಕ್ಷಿಪ್ತವಾಗಿರ್ತಕ್ಕಂಥ ಮನಸ್ಸು ನಿಶ್ಚಲವಾಗುತ್ತೋ ಅದು ತನ್ನ ಆಲೋಚನೆಗಳಿಂದ ಮುಕ್ತವಾಗುತ್ತೋ ಭಾವನೆಗಳಿಂದ ಮುಕ್ತವಾಗುತ್ತೋ ಯಾವುದೇ ಒಂದು ಮಾನಸಿಕ ವೃತ್ತಿಗಳು ಕೂಡ ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿ ಬರುತ್ತೋ ಆವಾಗ ನಿಶ್ಚಲ ನಿಶ್ಚಲವಾಗಿ ಉಳ್ಕೊಂಬಿ ನಿಲ್ಕೊಂಡ್ಬಿಡುತ್ತಂತೆ ಆದರೆ ಸಮಾಧವು ಅಚಲ ಬುದ್ಧಿ ಬುದ್ಧಿ ಅಂತಕ್ಕಂಥದ್ದಾಗ ಆ ಅಚಲವಾಗಿ ಸ್ಥಿರವಾಗಿ ವಿಚಲಿತವಾಗದೇ ಇರ್ತಕ್ಕಂಥ ಸ್ಥಿತಿಯನ್ನು ಸಮಾಧಿ ಅಂತ ಕರೀತಾರೆ ಸಮಾಧವು ಚಲ ಬುದ್ಧಿ ತದಾ ಯೋಗಂ ವಾಪ್ಸಿಸಿ ಆ ಆಗ ನೀನು ಆ ಯೋಗವನ್ನ ನೀನು ಪಡೆಯುತ್ತೆ ಅಂತಂದರೆ ಆ ಯೋಗ ಅಂತಂದುಬಿಟ್ರೆ ಅದು ಅಧ್ಯಾತ್ಮ ಯೋಗ ಅದೇ ಸಮಾಧಿಯ ಸ್ಥಿತಿ ಅದನ್ನೇ ಮಿಸ್ಟಿಸಿಸಮ್ ಅಂತ ಕರ್ತಾ ಆಧ್ಯಾತ್ಮ ಯೋಗ ಅಂತ ಕರೀತಕ್ಕಂಥದ್ದು ಇದನ್ನು ಇನ್ನೊಂದು ವಿವರಣೆಯನ್ನು ಕೂಡ ಅಲ್ಸ್ಬಿಡ್ತೀವಿ ದುಃಖ ಸಂಯೋಗ ವಿಯೋಗಂ ಯೋಗ ಸಂಯತಮ್ ಅಂತ ಹೇಳ್ತಾನೆ ಶ್ರೀಕೃಷ್ಣ ದುಃಖ ಸಂಯೋಗ ವಿಯೋಗ ಅಂದರೆ ಅಲ್ಲಿ ದುಃಖದ ಒಂದು ಸ್ಪರ್ಶಿಯೂ ಕೂಡ ಇಲ್ಲ ಅದಕ್ಕೂ ದುಃಖಕ್ಕೂ ಸಂಬಂಧನೇ ಇಲ್ಲ ದುಃಖದಿಂದ ವಿಯೋಗ ಅದು ಅದನ್ನು ಯೋಗ ಅಂತ ಕರೀತಕ್ಕಂತಹದ್ದು ದುಃಖದಿಂದ ವಿಯೋಗವಾಗಿರುತ್ತಲ್ಲ ದುಃಖದಿಂದ ಬೇರೆಯಾಗಿರುತ್ತಲ್ಲ ಅದನ್ನು ಯೋಗ ಅಂತ ಕರೀತಕ್ಕಂಥದ್ದು ಅಂದರೆ ಇಲ್ಲಿ ಅರ್ಥ ಏನು ಅಂತಂದ್ಬಿಟ್ರೆ ಇದು ಅತ್ಯಂತ ಆನಂದದ ಸ್ಥಿತಿ ಸ್ವಲ್ಪನೂ ಕೂಡ ಲವ ಮಾತ್ರವೂ ಕೂಡ ದುಃಖ ಚಿಂತೆ ಯಾವುದು ಕೂಡ ಇಲ್ಲದೆ ಇರತಕ್ಕಂಥ ಸ್ಥಿತಿ ಪ್ರಶಾಂತ ಮನಸಂಹೇನಂ ಯೋಗಿನಂ ಸುಖತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಮಲ್ಮಶಂ ಪ್ರಶಾಂತ ಮನಸ್ಸಂ ಪ್ರಶಾಂತವಾಗಿರಬೇಕು ಮನಸ್ಸು ಅವನ ಯೋಗಿಯಾಗಿರಬೇಕು ಸುಖಮ ಉತ್ತಮ ಅಂಥ ಯೋಗಿಗೆ ಅಧ್ಯಾತ್ಮ ಯೋಗವನ್ನು ಪಡೆದಿರತಕ್ಕಂಥವನಿಗೆ ಉತ್ತಮವಾಗಿರ್ತಕ್ಕಂಥ ಸುಖ ಅತ್ಯುತ್ತಮವಾಗಿರ್ತಕ್ಕಂಥ ಸುಖ ಪೈತಿ ಶಾಂತ ರಜಿಸಂ ಅಂದರೆ ಶಾಂತ ರಜಿಸಮ್ ಅಂತ ನೋಟ್ರೆ ಎಲ್ಲ ಕಲ್ಮಶಗಳನ್ನು ಕೂಡ ದೂರವಾಗಿರತಕ್ಕಂಥದ್ದು ಬ್ರಹ್ಮಭೂತಂ ಅಕಲ್ಮಶಂ ಇದಕ್ಕೆ ಬ್ರಹ್ಮನಲ್ಲಿ ಸ್ಥಿರವಾಗಿರ್ತಕ್ಕಂಥ ಬ್ರಹ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಿತಿ ಅಕಲ್ಮಶ ಅಂತನ್ಬಿಟ್ಟು ಕಲ್ಮಶ ರಹಿತವಾಗಿರ್ತಕ್ಕಂಥದ್ದು ಅಂಥ ಸ್ಥಿತಿಯನ್ನು ಉಪಯುತಿ ಆಗಿಯೋ ಹೋಗಿಯೋ ಅಂಥ ಸ್ಥಿತಿಯನ್ನು ಪಡಿತಾನೆ ಇದನ್ನು ಸಮಾಧಿ ಅಂತ ಕರೀತಕ್ಕಂಥದ್ದು ಇದನ್ನು ಇಂಗ್ಲೀಷ್ನಲ್ಲಿ ಒಬ್ಬರು ಸಾಲ್ವಿ ಅಜಪರ್ಡ ಅಂತ ಪಾರ್ಡಿ ಅಂತಂದ್ಬಿಟ್ಟು ಡಿಫೈನ್ ಮಾಡ್ತಾರೆ ಈ ರೀತಿ ನಿರ್ವಚಿಸ್ತಾರೆ ಸಮಾಧಿ ಬಗ್ಗೆ a direct progressively immediate intuitive self transforming consciousness of the numinous anta heltare idana pratiyonda shabda vannu kuda naavu artha arthisudha prayatna padona mudalane lakshanayanu antu bitre it is direct anta heltare andre direct antu bitre namage samskruta helbeku andre pratyaksha pratyaksha anubhava idu direct experience antu bitre yar moolakalo keliddalla ಯಾವುದೋ ಪುಸ್ತಕದಲ್ಲಿ ಓದಿದ್ದಲ್ಲ ಇನ್ನೊಬ್ಬರಿಂದ ಪಡೆದಿರ್ತಕ್ಕಂಥದ್ದಲ್ಲ ಹೇಳಿರೋದಲ್ಲ ನಾನೇ ನೇರವಾಗಿ ನೋಡ ಎಲ್ಲ ಒಂದು ಉದಾಹರಣೆ ಹೇಗೆ ಅಂತಂದ್ಬಿಟ್ರೆ ಅಲ್ಲೊಂದು ಏನೋ ಒಂದು ವಸ್ತು ಇದೆ ಅಂತ ನನಗೆ ಹೇಳ್ಬೋದು ಯಾರೋ ಬಂದು ಹೇಳ್ತಾರೆ ಆದರೆ ಅದು ನಾನು ನೋಡಿರೋದಿಲ್ಲ ಆದರೆ ನಾನು ಅದನ್ನ ಅಲ್ಲೇ ಹೋಗಿ ನೋಡಿದಾಗ ಅದು ಪ್ರತ್ಯಕ್ಷವಾಗುತ್ತೆ ನನಗೆ ಯಾವುದೋ ಒಂದು ಘಟನೆ ಯಾರೋ ಯಾರೋ ಬಂದುಬಿಟ್ಟು ಹೇಳ್ತಾರೆ ಅದು ಅದನ್ನು ಕೇಳಿರ್ತಕ್ಕಂಥದ್ದು ಅಷ್ಟೇ ನಾನು ಅದನ್ನು ಪ್ರತ್ಯಕ್ಷವಾಗಿ ಅಲ್ಲೇ ನೋಡಿದಾಗ ಅದ್ರ ಪರಿಣಾಮನೇ ಬೇರೆ ನನ್ನ ಮುಂದಿನ ಆ ಘಟನೆ ನಡೆದಾಗ ಆ ಪರಿಣಾಮನೇ ಬೇರೆ ಹಿಮಾಲಯದ ಬಗ್ಗೆ ಅನೇಕರು ನನಗೆ ವಿವರಣೆಯನ್ನು ಕೊಡ್ಬೋದು ಅಲ್ಲಿ ಹೋಗಿ ಬಂದಿರ್ತಕ್ಕಂಥವ್ರು ಆದರೆ ಎಷ್ಟೋ ವಿವರಣೆಗಳನ್ನು ಕೊಡ್ಬೋದು ಪುಸ್ತಕದಲ್ಲೂ ಕೂಡ ಓದ್ಬೋದು ಈವನ್ ಟಿವಿನಲ್ಲೂ ಕೂಡ ಇವಾಗ ನೋಡ್ಬೋದು ಅದು ಭಾಳ ಚೆನ್ನಾಗಿ ನೋಡ್ತಿ ಚೆನ್ನಾಗಿರುತ್ತೆ ಕೆಲವು ವೀಡಿಯೋಸೆಲ್ಲ ತುಂಬ ಚೆನ್ನಾಗಿ ಆಗಿರುತ್ತೆ ಅಷ್ಟಾದ್ರೂ ಕೂಡ ಅಷ್ಟೊಂದು ಯಥಾರ್ಥವಾಗಿರ್ತಕ್ಕಂಥ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿದರೂ ಕೂಡ ನಾನು ಅಲ್ಲೇ ಹಿಮಾಲಯದಲ್ಲಿ ಹೋಗಿ ಆ ಹಿಮಾಲಯ ನೋಡಿದ ಅನುಭವ ಆಗೋದೇ ಇಲ್ಲ ಆ ಅನುಭವನೇ ಬೇರೆ ಅದು ಪ್ರತ್ಯಕ್ಷ ಅನುಭವ ಆ ರೀತಿ ಪ್ರತ್ಯಕ್ಷ ಅನುಭವ ಅಂತಕ್ಕಂಥದ್ದು ಇದೆಯಲ್ಲ ಅದು ಅದೇ ರೀತಿ ಭಗವಂತನ ಬಗ್ಗೆ ಕೂಡ ಪ್ರತ್ಯಕ್ಷವಾಗಿ ಮುಖಾಮುಖಿ ನೋಡ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂಥ ಸಮಾಧಿ ದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆಯವ್ರ ಮೂಲಕ ಕೇಳಿರ್ತಕ್ಕಂಥದ್ದೆಲ್ಲ ಓದಿರ್ತಕ್ಕಂಥದ್ದೆಲ್ಲ ಡೈರೆಕ್ಟ್ ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಪ್ರೋಗ್ರೆಸಿವ್ಲಿ ಇಮಿಡಿಯೇಟ್ ಅಂತ ಹೇಳ್ತಾರೆ ಪ್ರೋಗ್ರೆಸಿವ್ಲಿ ಇಮಿಡಿಯೇಟ್ ಅಂದರೆ ಅರ್ಥ ಏನು ಅಂತಂದುಬಿಟ್ರೆ ಇದು ಹಂತ ಹಂತವಾಗಿ ಹೆಚ್ಚು ಹೆಚ್ಚು ಇದು ಪರೋ ಅಪರೋಕ್ಷವಾಗುತ್ತಾ ಬರುತ್ತೆ ಅಂತ ಇಮಿಡಿಯೇಟ್ ಅಂತಬಿಟ್ಟು ಅಪರೋಕ್ಷ ಇಮಿಡಿಯೇಟ್ ಅಂತಂದ್ಬಿಟ್ರೆ ಪರೋಕ್ಷ ಪರೋಕ್ಷ ಅಂತಂದ್ಬಿಟ್ರೆ ಇನ್ ಡೈರೆಕ್ಟಾಗಿ ಕೇಳಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಮಾಧ್ಯಮ ಇಲ್ಲ ಮಧ್ಯದಲ್ಲಿ ಯಾವುದೇ ಮಾಧ್ಯಮವೂ ಇಲ್ಲದೆ ನಾನು ಡೈರೆಕ್ಟಾಗಿ ನೋಡ್ತಕ್ಕಂಥದ್ದು ಅದನ್ನು ಇಮಿಡಿಯೇಟ್ ಅಂತ ಹೇಳ್ತಾರೆ ಈಗ ಈಗ ಪ್ರತ್ಯಕ್ಷವೂ ಕೂಡ ಇದು ಡೈರೆಕ್ಟಿಗೂ ಕೂಡ ಇಮಿಡಿಯೇಟಿಗೂ ಏನು ವ್ಯತ್ಯಾಸ ಪ್ರತ್ಯಕ್ಷಗೂ ಕೂಡ ಅಪರೋಕ್ಷಕ್ಕೂ ಕೂಡ ಏನು ವ್ಯತ್ಯಾಸ ಪ್ರತ್ಯಕ್ಷ ಮತ್ತು ಅಪರೋಕ್ಷ ಎರಡು ಶಬ್ದಗಳನ್ನು ಉಪಯೋಗಿಸ್ತಾರೆ ಈ ಎರಡಕ್ಕೂ ಕೂಡ ಏನು ವ್ಯತ್ಯಾಸ ಅಂತ ಕೇಳಿದರೆ ಇಲ್ಲಿ ಪ್ರತ್ಯಕ್ಷ ಅಂತಂದ್ಬಿಟ್ರೆ ಇಂದ್ರಿಯ ಪ್ರತ್ಯಕ್ಷವೂ ಆಗ್ಬೋದು ಇಂದ್ರಿಯ ಪ್ರತ್ಯಕ್ಷನೂ ಕೂಡ ಪ್ರತ್ಯಕ್ಷ ಅಂತ ಹೇಳ್ತೀವಿ ನಾವು ಡೈರೆಕ್ಟಾಗಿ ನಾನು ಈ ಪುಸ್ತಕವನ್ನು ನೋಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಶಬ್ದವನ್ನು ಕೇಳ್ತಾ ಇದ್ದೀನಿ ಆದ್ದರಿಂದ ಅದನ್ನೇನಾಗುತ್ತೆ ಅಂತಂದ್ಬಿಟ್ರೆ ಅವರು ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಹೇಳ್ತಾರೆ ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ ಇಂದ್ರಿಯ ಪ್ರತ್ಯಕ್ಷ ಅಂತ ಹೇಳ್ತಾರೆ ಇಲ್ಲಿ ಇದು ಪ್ರತ್ಯಕ್ಷ ನಿಜವಾಗ್ ಪ್ರತ್ಯಕ್ಷ ಅಲ್ಲ ನಿಜವಾಗಿ ಹೇಳಬೇಕು ಅಂತಂದ್ಬಿಟ್ರೆ ಯಾಕೆ ಅಂತಂದುಬಿಟ್ರೆ ನಾನು ಇಂದ್ರಿಯ ಮಧ್ಯದಲ್ಲಿ ಇಂದ್ರಿಯ ಇದೆ ಇಲ್ಲಿ ಇಂದ್ರಿಯದ ಮೂಲಕ ನಾನು ನೋಡ್ತಾ ಇರತಕ್ಕಂಥದ್ದು ಇಂದ್ರಿಯದ ಮೂಲಕ ನಾನು ಕೇಳ್ತಕ್ಕರ್ತಕ್ಕಂಥದ್ದು ಅಂದರೆ ಮಧ್ಯದಲ್ಲಿ ಏನೋ ಸೊಮ್ಮ ಮೀಡಿಯಾ ಇಷ್ಟೇ ಮಾಧ್ಯಮ ಇದೆ ಆ ಮಾಧ್ಯಮಗಳ ಮಾಧ್ಯಮದ ಮೂಲಕ ನಾನು ಈ ಅನುಭವವನ್ನು ಪಡಿತಾ ಇದ್ದೀನಿ ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲವಂತೆ ಅಲ್ಲಿ ಯಾವ ಮಾಧ್ಯಮವೂ ಇಲ್ಲ ಇಂದ್ರಿಯ ಮಾಧ್ಯಮವೂ ಇಲ್ಲ ಮನಸ್ಸಿನ ಮಾಧ್ಯಮವೂ ಇಲ್ಲ ಯಾವ ಮಾಧ್ಯಮನೂ ಇಲ್ಲದೆ ಆ ಭಗವಂತನ ಆತ ಪರಮಾತ್ಮನ ಅನುಭವ ಆಗ್ತಕ್ಕಂಥದ್ದು ಅಲ್ಲಿ ಮಧ್ಯ ಯಾವುದೂ ಇಲ್ವೇ ಇಲ್ಲ ಈ ಪ್ರತ್ಯಕ್ಷದಲ್ಲಾದರೆ ಮಧ್ಯದಲ್ಲಿ ಏನೋ ಇರುತ್ತೆ ಮನಸ್ಸಿರ್ಬೋದು ಅದು ಇಂದ್ರಿಯಗಳಿರ್ಬೋದು ಆದರೆ ಅಲ್ಲಿ ಮಧ್ಯ ಯಾವುದೂ ಇಲ್ವೇ ಇಲ್ಲ ಆದ್ದರಿಂದ ನಾವು ಯಾವುದನ್ನು ಪ್ರತ್ಯಕ್ಷ ಇಂದ್ರಿಯ ಪ್ರತ್ಯಕ್ಷ ಅಂತ ಕರಿತೀವಲ್ಲ ಅದು ನಿಜವಾದ ದೃಷ್ಟಿಯಲ್ಲಿ ಯಥಾರ್ಥ ದೃಷ್ಟಿಯಲ್ಲಿ ಅದನ್ನು ಇಂದಿ ಪ್ರತ್ಯಕ್ಷ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದುಬಿಟ್ರೆ ಅಲ್ಲಿ ಇಂದ್ರಿಯ ಇದ್ದೇ ಇರುತ್ತೆ ಇಂದ್ರಿಯ ಕೆಲಸ ಮಾಡುತ್ತೆ ಇಂದ್ರಿಯ ನನಗೆ ಯಥಾರ್ಥ ರೀತಿಯ ಅನುಭವನ ಕೊಡದೇ ಇರ್ಬೋದು ಆ ವಸ್ತು ಹೇಗಿದೆಯೋ ಹಾಗೆ ನನಗೆ ಅದು ವಸ್ತು ನನಗೆ ತಿಳಿಯೋಕಾಗದೇ ಇರ್ಬೋದು ನಿಜವಾಗ ಆಗೋದಿಲ್ಲ ಅದು ವಸ್ತು ಹೇಗಿದ್ದೀವಿ ಈ ಪುಸ್ತಕ ಇದೆಯಲ್ಲ ಈ ಪುಸ್ತಕ ನಾನು ಈಗ ನೋಡ್ತಾ ಇದ್ದೀನಿ ಇದು ಹೀಗೆ ಇದೆ ಅಂತ ನನಗೇನು ಗ್ಯಾರಂಟಿ ಏನು ಗ್ಯಾರಂಟಿ ಗೊತ್ತಿಲ್ಲ ಇದು ಬೇರೆ ಥರನೇ ಇರ್ಬೋದು ನಿಮಗೆ ಬೇರೆ ಥರ ಕಾಣ್ಬೋದು ಒಂದು ಪ್ರಾಣಿ ಬಂದುಬಿಟ್ರೆ ಅದಕ್ಕೆ ಬೇರೆ ಥರ ಕಾಣಿಸುತ್ತೆ ಈ ಪುಸ್ತಕ ನಾನು ನೋಡಿದ ನೋಡೋದೇ ಇಲ್ಲ ಅದು ಅದು ನೋಡೋ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಎಷ್ಟೋ ಪ್ರಾಣಿಗಳಿಗೆ ಕಲರ್ ಗೊತ್ತಾಗೋದಿಲ್ವಂತೆ ಬಣ್ಣ ಗೊತ್ತಾಗೋದಿಲ್ವಂತೆ ಅದು ಅದು ಬಂದು ನೋಡಿದರೆ ಈ ಪುಸ್ತಕ ಅದಕ್ಕೆ ಬೇರೆ ಥರನೇ ಕಾಣಿಸುತ್ತೆ ಹಾಗೆಯೇ ನಮಗೆ ಇನ್ನೊಂದು ಇಂದ್ರಿಯ ಇದ್ದಿದ್ರೆ ಇದು ಈ ಪ್ರಪಂಚನೇ ಬೇರೆ ಥರ ಕಾಣಿಸ್ತಾ ಇತ್ತು ಆದ್ದರಿಂದ ಇದನ್ನು ಹೇಗೆ ನೀವು ಪ್ರತ್ಯಕ್ಷ ಅಂತ ಕರೆಯೋಕ್ಕಾಗತ್ತೆ ಆಗೋದೇ ಇಲ್ಲ ಆ ಭಗವದ್ ಅನುಭವ ಮಾತ್ರ ನಿಜ ಅಪ್ರತ್ಯಕ್ಷ ಅಲ್ಲಿ ಯಾವುದೇ ಮಾಧ್ಯಮ ಇಲ್ಲ ಅದು ನೇರವಾಗಿ ಯಾವ ಮಾಧ್ಯಮನೂ ಇಲ್ಲದೆ ಆ ಅನುಭವ ಅನುಭವ ಅಂತ ಕರೀತಕ್ಕಂಥದ್ದು ಅದನ್ನೇ ಅಪರೋಕ್ಷಾನುಭೂತಿ ಅಂತ ಕರೀತಕ್ಕಂಥದ್ದು ಅದಕ್ಕೆ ಪ್ರತ್ಯಕ್ಷ ಮತ್ತು ಅಪರೋಕ್ಷ ಈ ಎರಡು ಶಬ್ದವನ್ನು ಅವರು ಉಪಯೋಗಿಸ್ತಾರೆ ಪ್ರೋಗ ಡೈರೆಕ್ಟ್ ಆ್ಯಂಡ್ ಆಲ್ಸೋ ಪ್ರೋಗ್ರೆಸಿವ್ಲಿ ಇಮಿಡಿಯೆಟ್ ಪ್ರೋಗ್ರೆಸಿವ್ಲಿ ಯಾಕೆ ಹೇಳಿದ್ದಾರೆ ಪ್ರೋಗ್ರೆಸಿವ್ಲಿ ಯಾಕೆ ಅಂತ ಹೇಳಿದ್ದಾರೆ ಯಾಕೆ ಅಂತಂದುಬಿಟ್ರೆ ಈ ಸಮಾಧಿಯ ಅನುಭವದಲ್ಲೂ ಕೂಡ ಬೇರೆ ಬೇರೆ ಹಂತಗಳಿದಿವಂತೆ ಉದಾಹರಣೆಗೆ ಯೋಗಶಾಸ್ತ್ರದಲ್ಲಿ ಹೇಳಬೇಕು ಅಂತಂದ್ಬಿಟ್ರೆ ಅಲ್ಲಿ ಮುಖ್ಯವಾಗಿ ಎರಡು ಹಂತ ಹಂತಗಳನ್ನು ಗುರುತಿಸ್ತಾರೆ ಒಂದು ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂತನ್ಬಿಟ್ಟು ಸಂಪ್ರಜ್ಞಾತ ಸಮಾಧಿನಲ್ಲಿ ನಾವು ನಾನು ಅಂತಕ್ಕಂಥ ಪ್ರಜ್ಞೆ ಇರುತ್ತಂತೆ ಮತ್ತು ನಾನು ಆ ವಸ್ತುವನ್ನು ನೋಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರಜ್ಞೆ ಇರುತ್ತಂತೆ ಅದರಿಂದ ಪ್ರಜ್ಞೆ ಪ್ರಜ್ಞಾಪೂರ್ವಕವಾಗಿ ಆಗ್ತಕ್ಕಂಥ ಸ ಅಂದ್ರೆ ಸಮಾಧಿ ಅದಕ್ಕೋಸ್ಕರ ಸಂಪ್ರಜ್ಞಾತ ಅಂತ ಹೇಳ್ತಾರೆ ಆದರೆ ಅಸಂಪ್ರಜ್ಞಾತ ಸಮಾಧಿನಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ನಾನು ಅಂತಕ್ಕಂಥದ್ದು ಕೂಡ ಕಳ್ಕೊಂಡ್ಬಿಡ್ತೀವಿ ನಾವು ನಾನು ಅಂತಕ್ಕಂಥದ್ದು ಇರೋದಿಲ್ಲ ನಾನು ಅಂತ ಹೊರಟೋಗ್ಬಿಡುತ್ತೆ ಆಗ ಅದು ಏನಾಗುತ್ತೆ ಏನಿರುತ್ತೆ ಅಂತ ಯಾರು ಹೇಳೋಕ್ಕಾಗೋದೇ ಇಲ್ಲ ಆ ಭಗವದ್ ವಸ್ತು ಮಾತ್ರ ಇರುತ್ತೆ ಆ ಪರಮಾತ್ಮ ವಸ್ತು ಆತ್ಮತತ್ವ ಮಾತ್ರ ಇರುತ್ತೆ ಮತ್ತು ಏನೂ ಇರೋದಿಲ್ಲ ನಾನು ನೋಡ್ತಾ ಇದ್ದೀನಿ ನಾನು ನೋಡೋನು ನೋಡಲ್ಪಡೋ ನೋಡುವ ಮತ್ತು ನೋಡಲ್ಪಡುವ ವಸ್ತು ಇವು ಮೂರು ಹೊರಟು ಹೋಗ್ಬಿಟ್ಟಿರುತ್ತಂತೆ ತ್ರಿಪುಟಿ ಹ್ಞೂ ತ್ರಿಪುಟಿ ಭೇದ ಇದೆಯಲ್ಲ ಆ ತ್ರಿಪುಟಿ ಭೇದನೂ ಕೂಡ ಹೊರಟೋಗ್ಬಿಡುತ್ತಂತೆ ಹೀಗೆ ಇದರಲ್ಲೂ ಕೂಡ ಅನೇಕ ಹಂತ ರೀತಿಯೇ ಸಂಪ್ರಜ್ಞಾತ ಸಮಾಧಿಯಲ್ಲೂ ಕೂಡ ಅನೇಕ ಹಂತ ಇದೆ ಅಂತ ಹೇಳ್ತಾರೆ ಸವಿತರ್ಕ ನಿವಿತರ್ಕ ಸವಿಚಾರ ನಿರ್ವಿಚಾರ ಸಾನಂದ ಸಾಸ್ಮಿತ ಇದೆಲ್ಲದೂ ಕೂಡ ಬೇರೆ ಬೇರೆ ಹಂತಗಳು ಇವೆಲ್ಲ ಆಳವಾಗಿ ಹೆಚ್ಚು ಹೆಚ್ಚು ಆಳವಾಗಿ ನಮ್ಮ ಅಂತರಂಗದ ಕಡೆಗೆ ಹೋಗ್ತಕ್ಕಂಥ ಒಂದು ಸ್ಥಿತಿ ಅದಕ್ಕೋಸ್ಕರವಾಗಿ ಇದೆಲ್ಲದೂ ಕೂಡ ಬೇರೆ ಬೇರೆ ಹಂತ ಪ್ರೋಗ್ರೆಸಿವ್ ಅಂತ ಹೇಳಿರ್ತಕ್ಕಂಥದ್ದು ಹಂತ ಹಂತವಾಗಿ ನಾವು ಮೇಲಕ್ಕೆ ಇರ್ತಾ ಮೇರ್ತಾ ಏರ್ತಾ ಅದು ಇಟ್ ಬಿಕಮ್ಸ್ ಸೋಮರ್ ಮೋರ್ ಆ್ಯಂಡ್ ಮೋರ್ ಇಂಟೆನ್ಸ್ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಗೆ ಒಂದು ದೀಪ ಇರುತ್ತೆ ಆ ದೀಪಕ್ಕೆ ಅನೇಕ ಕವರಿಂಗ್ ಹಾಕಿರ್ತಾರೆ ಹ್ಞೂ ನಾವು ಒಂದೊಂದೇ ಕವರಿಂಗ್ ತೆಗಿತೀವಿ ಒಂದೊಂದೇ ಆವರಣವನ್ನು ತೆಗಿತೀವಿ ತೆಗೆದವ್ನು ಕೂಡ ನಮಗೆ ಹೆಚ್ಚು ಬೆಳಕು ಕಾಣಿಸುತ್ತೆ ಮತ್ತು ಆ ದೀಪದ ಶಾಖ ನಮಗೆ ಬರುತ್ತೆ ಆಮೇಲೆ ಇನ್ನೊಂದು ಆವರಣ ತೆಗೆದಾಗ ಇನ್ನೂ ಹೆಚ್ಚು ಬೆಳಕು ಕಾಣಿಸುತ್ತೆ ಆಮೇಲೆ ಹೆಚ್ಚು ಶಾಖ ಬರುತ್ತೆ ಇನ್ನೊಂದು ಆವರಣ ತೆಗೆದಾಗ ಇನ್ನೂ ಹೆಚ್ಚು ಶಾಖ ಬರುತ್ತೆ ಇನ್ನೂ ಬೆಳಕು ಬರುತ್ತೆ ಹೀಗೆ ಕೊನೆ ಕೊನೆಗೆ ಬರುತ್ತಾ ಸ್ವಾಮಿ ಶ್ರೀರಾಮಕೃಷ್ಣ ಹೇಳ್ತಾರೆ ಆಮೇಲೆ ಕೊನೆಯಲ್ಲಿ ಒಂದೇ ಒಂದು ಆವರಣ ಉಳ್ಕೊಳ್ಳುತ್ತಂತೆ ಅದು ಗ್ಲಾಸ್ಗೆ ಬರಂತೆ ಆಮೇಲೆ ಆ ಗ್ಲಾಸ್ಗೆ ಬರೋದು ನೋಡ್ತಾ ಇದ್ದಾಗ ದೀಪ ನೋಡ್ತಾ ಇದ್ದೀನಿ ಡೈರೆಕ್ಟ್ ಮುಟ್ ಅಂತ ಅನಿಸುತ್ತಂತೆ ಅದು ಮುಟ್ಟಕ್ಕೆ ಆಗೋದಿಲ್ಲ ಆಮೇಲೆ ಅದು ಕೂಡ ಹೋದಾಗ ಆಮೇಲೆ ಅದು ಡೈರೆಕ್ಟ್ ಎಕ್ಸ್ಪೀರಿ ಇಮೀಡಿಯೇಟ್ ಆ್ಯಂಡ್ ಡೈರೆಕ್ಟ್ ಆಗ್ಬಿಡುತ್ತೆ ಆ ಥರ ಅದರಲ್ಲೂ ಕೂಡ ಹಂತ ಹಂತವಾಗಿ ನಾವು ಅನುಭವವನ್ನು ಪಡಿತೀವಿ ಅಂತಂದ್ಬಿಟ್ಟು ಹೇಳ್ತಾರೆ ಈಗ ನರೇಂದ್ರ ಹಾಡ್ತಾ ಇದ್ದಾನಂತೆ ನರೇಂದ್ರ ಹಾಡುತ್ತಿದ್ದಾನೆ ನಿರಂಜನ ಹರಿಚಿದಘನ ಮೂರುತಿಯನ್ನು ನೆನೆಯೋ ನಿರಂತರ ಮೋಹನ ಮೂರುತಿಯನ್ನು ನೆನೆಯೋ ಅನುಪಮ ತೇಜನ ಸುಂದರ ರೂಪನ ಭಕ್ತರ ಎದೆಯಲ್ಲಿ ರಂಜಿಪನ ನಿರಂಜನ ನಿರಂಜನ ಅಂತಂದ್ಬಿಟ್ರೆ ಯಾವುದೇ ಕಲ್ಮಶೂ ಇಲ್ಲದೇ ಇರತಕ್ಕಂಥದ್ದು ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥದ್ದು ಹರಿಚಿದ್ಘನ ಮೂರ್ತಿಯನ್ನು ನೆನೆಯೋ ಹರಿಚಿದ್ಘನ ಅಂತಂದ್ಬಿಟ್ರೆ ಅವನು ಚಿದ್ಘನ ಅಂದರೆ ಚಿನ್ಮಯ ರೂಪ ಸಂಪೂರ್ಣ ಚಿನ್ಮಯ ರೂಪ ಅಂಥ ಮೂರ್ತಿಯನ್ನು ಅಂಥ ಮೂರ್ತಿಯನ್ನು ನೆನೆ ನಿರಂತರ ನಿರಂತರವಾಗಿ ನೆನೆಬೇಕಂತೆ ಮೋಹನ ಮೂರ್ತಿಯನ್ನು ನೆನೆಯೋ ಅಂಥ ಒಂದು ಮೋಹನ ಮೂರ್ತಿಯನ್ನು ಅತ್ಯಂತ ಮೋಹಕವಾಗಿರ್ತಕ್ಕಂಥ ಮೂರ್ತಿ ನಮ್ಮನ್ನು ಸಂಪೂರ್ಣವಾಗಿ ಮೋಹಿಸ್ತಕ್ಕಂಥದ್ದು ಅಂಥ ಮೂರ್ತಿಯನ್ನು ನೆನೆಸಿ ಅಂತ ಅನುಪಮ ತೇಜನ ಅವನ ತೇಜಸ್ ಎಂಥದ್ದು ಅಂತಂದ್ಬಿಟ್ರೆ ಅದಕ್ಕೆ ಹೋಲಿಕೆಯೇ ಇಲ್ಲ ಅನುಪಮ ಸುಂದರ ರೂಪನ ಅತ್ಯಂತ ಸುಂದರವಾಗಿರ್ತಕ್ಕಂಥ ರೂಪ ಅದು ಭೌತಿಕ ಸೌಂದರ್ಯ ಅಲ್ಲ ಅದು ಆಧ್ಯಾತ್ಮಿಕ ಸೌಂದರ್ಯ ಅದು ಎಂಥ ಸೌಂದರ್ಯ ಅಂತಂದ್ಬಿಟ್ಟು ನಮ್ಗೆ ಗೊತ್ತಾಗೋದಿಲ್ಲ ಭಕ್ತರ ಎದೆಯಲೇ ರಂಜಿಪನ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಮಿಂಚಿನಂತೆ ನಮ್ಮ ಮೆದೆಯೊಳು ರಂಜಿಸಿ ಮಿಂಚಿನಂತೆ ರಂಜಿಸ್ತಾನಂತೆ ಒಂದು ಸತಿ ಅದು ಮಿಂಚು ಹೊಳೆದಂತೆ ಹೊಳೆದ್ಬಿಟ್ಟು ಮರೆಯಾಗ್ತಕ್ಕಂಥದ್ದು ಅಂಥ ಒಂದು ಸ್ಥಿತಿ ಅದು ಒಂದು ಸತಿ ಮಿಂಚಿನಂತೆ ಹೊಳೆದ್ರೆ ಸಾಕು ಆ ಅನುಭವ ಇದೆಯಲ್ಲ ಆ ಜ್ಯೋತಿ ಇದೆಯಲ್ಲ ಆತ್ಮಜ್ಯೋತಿ ಒಂದು ಸತಿ ಮಿಂಚಿನಲ್ಲಿ ಹೊಳೆದ್ರೆ ಸಾಕು ಅದೇನಾಗತ್ತೆ ಅಂತಂದ್ಬಿಟ್ರೆ ನಮ್ಮೊಳಗಿರ್ತಕ್ಕಂಥ ಎಲ್ಲ ಜನ್ಮ ಜನ್ಮಾಂತರಗಳ ಸಂಸ್ಕಾರಗಳನ್ನು ಕೂಡ ಅದು ಭಸ್ಮ ಮಾಡಿಬಿಡುತ್ತಂತೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಕತ್ತಲೆ ಕೋಣೆಯಲ್ಲಿ ಸುಮಾರು ಆರು ಆರು ವರ್ಷಗಳಿಂದ ಕತ್ತಲೆ ಕೋಣೆ ಇದ್ರೂ ಕೂಡ ಒಂದು ಸತಿ ಬೆಂಕಿ ಕಡ್ಡಿ ಗೀರಿಯರು ಸಾಕು ಆ ಕತ್ತಲೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಹಾಗೆಯೇ ಇದು ಮಿಂಚಿನಂತೆ ಒಂದು ಸತಿ ಹೊಳೆದ್ರೂ ಸಾಕು ಅದೇನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಎಲ್ಲ ಕತ್ತಲೆಯನ್ನು ಕೂಡ ಅಂಧಕಾರವನ್ನು ಕೂಡ ಅದು ನಾಶ ಮಾಡಿಬಿಡುತ್ತೆ ಅಂತಂದ್ಬಿಟ್ಟು ಸಕೃತ್ ವಿಭಾತಂ ಅಂತ ಹೇಳ್ತಾರೆ ಅದನ್ನು ಸಂಸ್ಕೃತದಲ್ಲಿ ಅದನ್ನು ಇದರಲ್ಲಿ ಕೆ ಕೇನೋಪನಿಷತ್ನಲ್ಲಿ ವಿದ್ಯುತ್ ಅದ ವೈದ್ಯದ ಅಂತ ಹೇಳ್ತಾರೆ ವಿದ್ಯುತ್ ವೈದ್ಯುತದ ವಿದ್ಯುತ್ ಅಂತನ್ಬಿಟ್ರೆ ಮಿಂಚು ಮಿಂಚಿನಂತೆ ವಿದ್ಯುತ್ದ ಅಂತ ಅಂದ್ಬಿಟ್ಟು ಮಿಂಚುನೆ ಹೊಳಿತಕ್ಕಂಥದ್ದು ಅಂತ ಅಂದ್ಬಿಟ್ರೆ ವಿದ್ಯುತ್ದ ಹೊಳಿತಕ್ಕಂಥದ್ದು ಮಿಂಚಿನತ್ತ ಹೊಳೆಬಿಡ್ತಂಥದ್ದು ಆಮೇಲೆ ನೆಮಿಮಿಷದ ನೆಮಿಮಿಷದ ಅದು ಕಣ್ಣು ಮಿಟುಗಿಸದಂತೆ ಅನ್ಸಿ ಕಣ್ಣುಮಿಟು ಮಿಷ ಅಷ್ಟೇ ಅಷ್ಟಕ್ಕಿಂತ ಆಗೋಗ್ಬಿಡುತ್ತೆ ಎಲ್ಲ ಆಗೋಗ್ಬಿಡುತ್ತೆ ಏನೇನು ಕೆಲಸ ಆಗಬೇಕು ಅಷ್ಟು ಆಗಿಬಿಡುತ್ತೆ ಹೇಗೆ ಅಂತಂದ್ಬಿಟ್ರೆ ನಿಮಗೆ ಫೋಟೋಗ್ರಾಫರ್ ಇರ್ತಾರಲ್ಲ ಅವ್ರೇನು ಮಾಡ್ತಾರೆ ಎಲ್ಲ ಸರಿಯಾಗಿ ಕೂರ್ಸ್ಕೊಡ್ತಾರೆ ಎಲ್ಲ ಹಿಂಗೆ ಇದು ಹಿಂಗೆ ಕುತ್ಕೊಬೇಕು ಹಂಗೆ ಕುತ್ಕೊಂಡು ಹಿಂಗೆ ನಿತ್ಕೊಬೇಕು ಹಿಂಗೆ ಮಾಡ್ಕೊಂಡು ಈ ಡ್ರೆಸ್ ಮಾಡೋದು ಎಲ್ಲ ಮಾಡ್ ಮಾಡ್ತಾರೆ ಆಮೇಲೆ ಎಲ್ಲ ಒಂದು ಕವರ್ ಮಾಡ್ಕೊಂಬಿಬಿಟ್ಟಿರ್ತಾರೆ ಒಂದು ಸತಿ ಹೀ ತೆಗೆದುಬಿಟ್ಟು ಹಿಂಗೆ ಬಿಟ್ಬಿಡ್ತಾರೆ ಅಷ್ಟೇ ಆಗೋಗ್ತಿ ಅಷ್ಟರನ್ನೇ ಎಲ್ಲ ಆಗೋಗ್ಬಿಡುತ್ತೆ ಕೆಲಸ ಒಂದೇ ಸೆಕೆಂಡ್ ಹಾಗೆಯೇ ಈ ಮಿಂಚಿನಂತೆ ಒಂದು ಸತಿ ಹೊಡೆದ್ರೂ ಸಾಕು ಕಣ್ಣು ಮಿಟಗಿಸೋಂಥ ಒಂದು ಸತಿ ಅದು ಅನುಭವಕ್ಕೆ ಬಂದರೂ ಸಾಕು ಅದೇನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಎಲ್ಲ ಜ್ಞಾನವನ್ನು ಕೂಡ ಅದು ತಿಳಿಸ್ಬಿಡ್ತು ಅದಕ್ಕೋಸ್ಕರ ಇಲ್ಲಿಂದ ಕೂಡ ಹೇಳ್ತಾರೆ ಇಟ್ಸ್ ಎ ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್ ಕಾನ್ಸಿಯಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಟ್ಸ್ ಎ ಇಂಟ್ಯೂಟಿವ್ ಇಂಟ್ಯೂಟಿವ್ ಆ್ಯಂಡ್ ಸೆಲ್ಫ್ ಕಾನ್ಸ್ ಟ್ರಾನ್ಸ್ಫಾರ್ಮೇಷನ್ ಇಂಟ್ಯೂಟಿವ್ ಅಂದ್ಬಿಟ್ರೆ ಇದು ಇಂದ್ರಿಯ ಜ್ಞಾನ ಅಲ್ಲ ಮತ್ತು ವಿಚಾರದ ಮೂಲಕ ಬರ್ತಕ್ಕಂಥದ್ದಲ್ಲ ಇಂದ್ರಿಯ ಜ್ಞಾನವೂ ಅಲ್ಲ ವಿಚಾರದ ಮೂಲಕ ಬರ್ತಕ್ಕಂಥದ್ದು ಅಲ್ಲ ಇದು ವಿಚಾರದ ಮೂಲಕ ಬರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟರೆ ನಾನು ಅದ್ರ ಬಗ್ಗೆಯೇ ಭಗವಂತನ ಬಗ್ಗೆ ಆಲೋಚನೆ ಮಾಡಿ ಚಿಂತನೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಇರ್ತೀನಲ್ಲ ಅದರಿಂದ ಬರ್ತಕ್ಕಂಥದ್ದಲ್ಲ ಅದು ಏನಾಗುತ್ತೆ ಅಂತಬಿಟ್ಟು ಒಂದು ಸತಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವು ಸತಿ ಆ ಭಗವಂತನ ಬಗ್ಗೆ ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಯಾಕೆ ಅಂತಂದುಬಿಟ್ರೆ ಆ ಭಗವಂತನ ಬಗ್ಗೆ ಚಿಂತನೆ ಮಾಡೋಕೆ ಆತ್ಮದ ಬಗ್ಗೆ ಚಿಂತನೆ ಮಾಡೋಕ್ಕಾಗೋದೇ ಇಲ್ಲ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಏನು ಏನು ಏನು ಅಂತ ನಾವು ವಿಚಾರ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಒಂದು ಸಂತದಲ್ಲಿ ಮನಸ್ಸು ಸ್ತಬ್ಧ ಆಗ್ಬಿಡುತ್ತಂತೆ ಅದು ಇನ್ಬೇನು ಯೋಚನೆ ಮಾಡೋಕ್ಕಾಗೋದೇ ಇಲ್ಲ ಮನಸ್ಸು ಸಂಪೂರ್ಣ ಸ್ತದ್ವ ಆಗಿಬಿಡ್ತಂತೆ ಆಗ ಆ ಭಗವತ್ ತತ್ವ ಆ ಆತ್ಮತತ್ವ ಮಿಂಚಿನಂತೂ ಹೊಳೆದು ಬಿಡ್ತಂತೆ ಹೊಳದ್ಬಿಡ್ತಂತೆ ಆಗಬೇಕು ಅಂದರೆ ಆ ವಿಚಾರದ ಮೂಲಕ ಅದು ಆಗೋದಿಲ್ಲ ವಿಚಾರ ನಿಲ್ಲಬೇಕು ಅಂತ ಅರ್ಥ ಅದಕ್ಕೋಸ್ಕರವಾಗಿ ಇದನ್ನು ಏನು ಹೇಳ್ತಾರೆ ಅಂತ ಅಂದ್ಬಿಟ್ರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಂಟ್ಯೂಟು ಅಂತ ಹೇಳ್ತಕ್ಕಂಥದ್ದು ಇದನ್ನು ಅದು ಅಂತರ್ಜ್ಞಾನವಾಗಿರ್ತಕ್ಕಂಥದ್ದು ಅದು ವಿಕ್ತಿಯಿಂದಾಗಲಿ ಡಿಸ್ಕರ್ಸಿವ್ ಥಿಂಕಿಂಗ್ ಅಂತ ಹೇಳ್ತಾರೆ ಡಿಸ್ಕರ್ಸಿವ್ ಥಿಂಕಿಂಗಿಂದಲೂ ಕೂಡ ಅದು ಬರ್ತಕ್ಕಂಥದ್ದಲ್ಲ ಅಂತಂದ್ಬಿಟ್ ಅದು ಆಮೇಲೆ ಹೇಳ್ತಾರೆ ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಇಡೀ ವ್ಯಕ್ತಿತ್ವವನ್ನು ಅದು ಪರಿವರ್ತಿಸಿಬಿಡುತ್ತೆ ಒಬ್ಬ ಸಮಾಧಿ ಹೋಗಿರ್ತಕ್ಕಂಥ ವ್ಯಕ್ತಿ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಅವನು ಮೊದಲಿನಂತೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅವನು ಮೊದಲಿನಂತೆ ಇದ್ದಾನೆ ಅಂತಂದ್ಬಿಟ್ರೆ ಅವನು ಸಮಾಧಿ ಅನುಭವಿಸಿ ಸುಳ್ಳು ಅಂತಾಗುತ್ತೆ ಅದು ಯಾವುದೋ ಒಂದು ಸೈಕಲಾಜಿಕಲ್ ಎಕ್ಸ್ಪೀರಿಯೆನ್ಸ್ ಇರ್ಬೋದಷ್ಟೇ ಅಷ್ಟೇ ಹೊರತೂ ಕೂಡ ಅದು ಸಮಾಧಿ ನಿಜವಾದ ಯಥಾರ್ಥವಾಗಿರ್ತಕ್ಕಂಥ ಅನುಭವ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಅದು ಸೆಲ್ಫ್ ಟ್ರಾನ್ಸ್ಫಾರ್ಮಿಂಗ್ ಕಾನ್ಸಿಯಸ್ನೆಸ್ ಆಫ್ ದಿ ನ್ಯೂಮಿನಸ್ ಅಂತ ಹೇಳ್ತಾರೆ ನ್ಯೂಮಿನಸ್ ಅಂತ ಅಂದ್ಬಿಟ್ರೆ ಇಂಗ್ಲೀಷ್ನಲ್ಲಿ ಫೆನೋಮಿನಾ ನ್ಯೂಮಿನಾ ಅಂತ ಎರಡು ಶಬ್ದಗಳು ಹೇಳ್ತಾರೆ ಫೆನೋಮಿನಾ ಅಂತ ಅಂದ್ಬಿಟ್ರೆ ಈ ಪ್ರಪಂಚಕ್ಕೆ ರಿಲೇಟಿವ್ ಸಾಪೇಕ್ಷ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಸತ್ಯವನ್ನು ಚನೋಮಿನಾ ಅಂತ ಕೇಳ್ತಾರೆ ನ್ಯೂಮಿನಾ ಅಂತಂದುಬಿಟ್ರೆ ಇದಕ್ಕೆ ಮೀರಿರ್ತಕ್ಕಂಥದ್ದು ಪ್ರಜ್ಞಾತೀತವಾಗಿರ್ತಕ್ಕಂಥ ಮನಸ್ಸಿಗೆ ಮನ ಮಾತಿಗೆ ಮನಸ್ಸಿಗೆ ಅತೀತವಾಗಿರ್ತಕ್ಕಂಥ ಸತ್ಯ ಇದೆಯಲ್ಲ ಅದನ್ನು ನ್ಯೂಮಿನ ಅಂತ ಕರೀತಾರೆ ಆ ಅನುಭವ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅನುಭವವನ್ನು ಸಮಾಧಿ ಅಂತ ಕರೀತಕ್ಕಂಥದ್ದು ಮಿಂಚಿನಂತೆ ನಮ್ಮೆದೆಯೋಳು ರಂಜಿಸಿ ಮೋಹಿಪನ ಅವನೊಂದು ಸತಿ ಆ ಮಿಂಚಿನಂತೆ ಹೊಡೆದು ಕೂಡ ನಮ್ಮನ್ನು ಮೋಹ ಪರ್ವಶನನ್ನಾಗಿ ನಿರಂಜನ ಹರಿಚಿದ್ಘನ ಮೂರುತಿಯನ್ನು ನೆನೆಯೋ ನಿರಂತರ ಮೋಹನ ಮೂರುತಿಯನ್ನು ನೆನೆಯೋ ಹಾಡಿನೇ ಈ ಚರಣಡುತ್ತಿದ್ದಾಗ ಪರಮಹಂಸರ ಶರೀರ ಕಂಪಿಸಲಾರಂಭಿಸಿತು ರೋಮಾಂಚನವಾಗಿ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲ ಏನನ್ನೋ ನೋಡುತ್ತಾ ಆಗಾಗ ಮುಗುಳನಿಗೆ ನಗುತ್ತಿದ್ದಾರೆ ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ ಹೊಳೆಯುತ್ತಿದ್ದ ಭಗವಂತನ ಅನುಪಮ ರೂಪವನ್ನು ದರ್ಶನ ಮಾಡುತ್ತಿದ್ದಾರೆಯೇ ಭಗವಂತನ ಚಿನ್ಮಯ ದರ್ಶನ ಎಂಬುದು ಇದೇ ಏನು ಎಷ್ಟು ಸಾಧನೆ ಮಾಡಿದರೆ ಎಷ್ಟು ತಪಸ್ಸು ಮಾಡಿದರೆ ಎಂಥ ಶ್ರದ್ಧಾ ಭಕ್ತಿ ಇದ್ದರೆ ಈ ರೀತಿಯ ದರ್ಶನ ಪಡೆಯಲು ಸಾಧ್ಯವೋ ಇವನು ಮಾಸ್ಟರ್ ಮಹಾಶಯ ಆ ರೀತಿ ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾ ಇದ್ದಾನೆ ಹೃದಯ ಪದ್ಮದಲ್ಲಿ ಪೂಜಿಸುವ ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ನಮ್ಮ ಯಾರು ಭಗವಂತನ ನಾವೆಲ್ಲಿ ಪೂಜಿಸಬೇಕು ಹೊರಗಡೆ ಪೂಜಿಸಿದ್ರೆ ಸಾಕಾಗೋದಿಲ್ಲ ನಮ್ಮ ಹೃದಯ ಪದ್ಮದಲ್ಲಿ ಅವನನ್ನು ಕೂರಿಸ್ಬಿಟ್ಟು ಪೂಜಿಸ್ಬೇಕಂತೆ ಹೇಗೆ ಪೂಜಿಸಬೇಕು ಅಂತಂದ್ಬಿಟ್ಟರೆ ಶಾಂತ ಮನಸ್ಕರಾಗಿ ಪೂಜಿಸಬೇಕು ಮನಸ್ಸು ಚಂಚಲವಾಗಿದ್ದರೆ ಆ ರೀತಿ ಹೃದಯದಲ್ಲಿ ಅವನು ಪೂಜಿಸೋಕಾಗೋದು ಹೊರಗಡೆ ಪೂಜೆ ಮಾಡುವ ನೀವು ಎಷ್ಟೇ ಮನಸ್ಸು ಚಂಚಲವಾದರೂ ಪರವಾಗಿಲ್ಲ ಆದರೆ ಮನಸ್ಸಿನಲ್ಲಿ ಅವನು ಪೂಜೆ ಮಾಡಬೇಕು ಅಂತಂದ್ಬಿಟ್ರೆ ಮನಸ್ಸು ಶಾಂತವಾಗೇ ಇರಬೇಕು ಇಲ್ಲದ್ರೆ ಪೂಜೆ ಮಾಡೋಕ್ಕೇ ಆಗೋದಿಲ್ಲ ಪೂಜೆ ನಿಂತ್ಬಿಡುತ್ತೆ ಅದಕ್ಕೆ ಮನಸ್ಸು ಶಾಂತವಾಗಿರಬೇಕು ಅದಕ್ಕೆ ಮತ್ತೆ ಶಾಂತ ಮಾನಸದಿ ಅಂತ ಹೇಳ್ತಾನೆ ಜ್ಞಾನ ನಯನದಲ್ಲಿ ಅಂತನ್ಬಿಟ್ಟು ಜ್ಞಾನದ ಚಕ್ಷುವಿನ ಮೂಲಕ ಮಾತ್ರ ಅವನನ್ನು ನೋಡೋಕ್ಕೆ ಸಾಧ್ಯ ದಿವ್ಯಂ ದದಾಮಿ ತೇ ಚಕ್ಷು ಅಂತ ಅಂದ್ಬಿಟ್ಟು ಹೇಳ್ತಾರೆ ದಿವ್ಯ ಚಕ್ಷುಸನ್ನು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೃಷ್ಣ ಹೇಳ್ತಾನೆ ಅದ್ರ ಮೂಲಕ ಮಾತ್ರ ಭಗವಂತನ ದರ್ಶನ ಮಾಡೋಕ್ಕೆ ಸಾಧ್ಯ ಆ ರೀತಿ ನಾವು ಭಗವಂತನ ಜ್ಞಾನ ನಯನದಲ್ಲಿ ಅವನನ್ನು ನಮ್ಮ ಹೃದಯ ಪದ್ಮದಲ್ಲಿ ಅವನನ್ನು ಶಾಂತ ಮನಸ್ಸಿನಿಂದ ಪೂಜಿಸಬೇಕು ಅಂತ ಹೇಳ್ತಾರೆ ಅಪೂರ್ವದರ್ಶನ ಮೋಹನನ ಮತ್ತು ಅದೇ ಭುವನ ಮೋಹನ ಮುಗಳೊನಗೆ ಇನ್ನು ಶ್ರೀರಾಮಕೃಷ್ಣ ಬಗ್ಗೆ ಹೇಳ್ತಾ ಇರತಕ್ಕಂಥದ್ದು ಮತ್ತೆ ಅದೇ ಭುವನ ಮೋಹನ ಮುಗುಳು ನಗೆ ಶರೀರ ಹಿಂದಿನಂತೆ ನಿಷ್ಪಂದ ಅರ್ಧ ಮುಚ್ಚಿದ ಕಣ್ಣುಗಳು ಯಾವುದೋ ಅಪೂರ್ವ ದರ್ಶನ ಯಾವುದೋ ಅಪೂರ್ವ ದರ್ಶನ ಯಾವುದೋ ಅಪೂರ್ವ ರೂಪದರ್ಶನ ಮಾಡುತ್ತಾ ಮಹದಾನಂದ ಸಾಗರದಲ್ಲಿ ಈಜಾಡುತ್ತಿರುವಂತೆ ಕಂಡಿತು ಈಗ ಆ ಹಾಡಿನ ಕೊನೆ ಭಾಗ ಬಂತು ನರೇಂದ್ರ ಹಾಡುತ್ತಿದ್ದಾನೆ ಭಕ್ತ ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನಿರಂಜನ ಹರಿಚಿದ್ಗನ ಮೂರ್ತಿಯನ್ನು ನೆನೆಯೋ ನಿರಂತರ ಮೋಹನ ಮೂರ್ತಿಯನ್ನು ನೆನೆಯೋ ಭಕ್ತಿಯೋಗದ ಆವೇಶ ಅಂದರೆ ಭಕ್ತಿಯೋಗ ಎಷ್ಟು ಭಕ್ತಿ ಎಷ್ಟೊಂದು ತೀವ್ರವಾಗಿರುತ್ತೆ ಅಂದರೆ ಎಷ್ಟೊಂದು ಭಾವದಲ್ಲಿ ಅವನು ಮುಳುಗಿರ್ತಾನೆ ಅಂತನ್ಬಿಟ್ರೆ ಅವನು ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗ್ಬಿಡ್ತಾನಂತೆ ಅವನು ತನ್ನನ್ನು ತಾನು ಕಳ್ಕೊಂಬಿಡ್ತಾನೆ ಅದರಲ್ಲಿ ಅಂತನ್ಬಿಟ್ಟು ಈ ಸಮಾಧಿ ಈ ಪ್ರೇಮಾನಂದ ಇವುಗಳ ದೃಶ್ಯ ಮಾಸ್ಟರ್ ಮನಸ್ಸಿನ ಮೇಲೆ ಅಗಾಧ ಮುದ್ರೆ ಬಿ ಬಿತ್ತಿಬಿಟ್ಟಿತು ಒತ್ತಿಬಿಟ್ಟು ಇವ ಇದನ್ನೇ ಇವನ್ನೇ ಚಿಂತಿಸುತ್ತಾ ಮನೆಗೆ ಹಿಂತಿರುಗುತ್ತಿದ್ದಾನೆ ಆಗಾಗ ಆತನ ಹೃದಯದಲ್ಲಿ ಪ್ರೇಮೋನ್ಮತ್ತ ಪ್ರೇಮೋನ್ಮತ್ತಕಾರಿ ಭಕ್ತಿಯೋಗೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ಎಂಬ ನುಡಿ ತಾನು ತಾನಾಗಿಯೇ ಮೀಟುತ್ತಿದೆ ಮೂರನೇ ದಿನವೂ ಮಾಸ್ಟರಿಗೆ ರಜಾ ಇತ್ತು ದಕ್ಷಿಣೇಶ್ವರಕ್ಕೆ ಅಪರಾಹ್ನ ಮೂರಕ್ಕೆ ಬಂದ ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ನೆಲದ ಮೇಲೆ ಮಂದಲಿಗೆ ಹಾಸಿದೆ ಅದರ ಮೇಲೆ ನರೇಂದ್ರ ಭವನಾಥ ಇನ್ನು ಕೆಲವರು ಕುಳಿತಿದ್ದಾರೆ ಅವರೆಲ್ಲರೂ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ನಗುಮುಖದಿಂದ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತು ಅವರೊಡನೆ ಆನಂದದಿಂದ ಮಾತುಕತೆ ಆಡುತ್ತಿದ್ದಾರೆ ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸುವುದೇ ತಡ ಪರಮಹಂಸರು ಗಟ್ಟಿಯಾಗಿ ನಗುತ್ತಾ ಯುವಕರಿಗೆ ಹೇಳುತ್ತಿದ್ದಾರೆ ಅಲ್ಲಿ ಮತ್ತೆ ಬಂದಿದ್ದಾನೆ ಅಂತನ್ಬಿಟ್ಟು ಅವರು ನರಳಾರಂಭಿಸಿದರು ಮಾಸ್ಟರ್ ಸಾಷ್ಟಾಂಗ ಪ್ರಣಾಮ ಮಾಡಿ ಕುಳಿತುಕೊಂಡ ಹಿಂದೆ ಕೈಜೋಡಿಸಿ ಪ್ರಣಾಮ ಮಾಡುತ್ತಿದ್ದ ಆಂಗ್ಲ ವಿದ್ಯಾಭ್ಯಾಸ ಪಡೆದವರ ಹಾಗೆ ಆದರೆ ಇಂದು ಸಾಷ್ಟಾಂಗ ಪ್ರಣಾಮ ಮಾಡುವುದನ್ನು ಕಲಿತಿದ್ದಾನೆ ಈ ಕೈ ಜೋಡಿಸಿ ನಮಸ್ಕಾರ ಮಾಡೋದಿದೆಯಲ್ಲ ಅದನ್ನು ಕೊಡ್ಲಿ ನಮಸ್ಕಾರ ಅಂತ ಕರಿತಾ ಇದ್ರಂತೆ ಶ್ರೀರಾಮಕೃಷ್ಣ ಕೊಡ್ಲಿ ನಮಸ್ಕಾರ ಅದನ್ನು ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ನಾಟ ನಾಟೋ ಮಹಾರಾಜರು ಹೇಳ್ತಾರೆ ನಮಸ್ಕಾರ ಮಾಡೋದು ಹೇಗೆ ಅಂತೂ ಕೂಡ ಇವರಿಗೆ ಗೊತ್ತಿರಲಿಲ್ಲ ಈ ಎಜುಕೇಟೆಡ್ ಕಲ್ಕತ್ತಾ ಪೀಪಲ್ ಇದಾರಲ್ಲ ಅವರಿಗೆ ನಮಸ್ಕಾರ ಮಾಡೋದು ಹೇಗೆ ಸಾಧುಗಳಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅದನ್ನು ಶ್ರೀರಾಮಕೃಷ್ಣ ಕಲಿಸ್ಕೊಟ್ಟರು ಅಂತನ್ಬಿಟ್ಟು ಕೇಶವಚಂದ್ರ ಬಂದಾಗ ಹಾಗೆ ಹೇಳ್ತಾ ಹೀಗೆ ನಮಸ್ಕಾರ ಮಾಡ್ತಾಯಿದ್ದಂತೆ ಆಮೇಲೆ ಕ್ರಮೇಣ ಅವರು ಸಾಷ್ಟಾಂಗ ಪ್ರಣಾಮ ಕಲ ನಮಸ್ಕಾರ ಮಾಡೋದನ್ನು ಕಲ್ತ್ಕೊಳ್ತಾನಂತೆ ಪ್ರನಾಮ ಮಾಡೋದನ್ನು ಕೂಡ ನಮಸ್ಕಾರ ಹೇಗೆ ಮಾಡಬೇಕು ಎಲ್ರಿಗೂ ಕೂಡ ಅದನ್ನು ಕೂಡ ಶ್ರೀರಾಮಕೃಷ್ಣ ಕಲಿಸ್ಕೊಡ್ಬೇಕಾಗಿತ್ತು ಅಂತಂದ್ಬಿಟ್ಟು ಹೇಳ್ತಾರವರು ಈಗ ಪರಮೇಶ್ವರು ತಮ್ಮ ನಗುವಿಗೆ ಕಾರಣವೇನೆಂಬುದನ್ನು ಆ ಯುವಕರಿಗೆ ವಿವರಿಸಲು ಹೇಳುತ್ತಿದ್ದಾರೆ ನೋಡಿ ಒಮ್ಮೆ ಒಬ್ಬ ಒಂದು ನವಿಲಿಗೆ ಅಪರಾಹ್ನ ನಾಲ್ಕು ಗಂಟೆ ಸಮಯಕ್ಕೆ ಅಫೀಮು ತಿನ್ನಿಸಿದ ಮಾರನೆಯ ದಿನ ಸರಿಯಾಗಿ ನಾಲ್ಕು ಗಂಟೆಗೆ ನವಿಲು ಮತ್ತೆ ಬಂತು ಅಫೀಮಿನ ತೆವಲು ಅದನ್ನು ಹಿಡಿದು ಬಿಟ್ಟಿತ್ತು ಅದಕ್ಕಾಗಿಯೇ ಆ ಸಮಯಕ್ಕೆ ಸರಿಯಾಗಿ ಅಫ್ಯೂಮಿತನಲ್ಲೂ ಬಂತು ಎಲ್ಲರೂ ನಗುತ್ತಿದ್ದಾರೆ ಇದು ಮಾಸ್ಟರ್ ಮಹಾಶನಿಗೆ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತೆ ಅಂತ ಅವನೇ ಹೇಳ್ತಾನೆ ಎಷ್ಟು ಜನ ಎಷ್ಟು ಮಟ್ಟಿಗೆ ಶ್ರೀರಾಮಕೃಷ್ಣರ ಆ ಒಂದು ದಿವ್ಯ ಸಾನ್ನಿಧ್ಯ ಅಂತಿದೆಯಲ್ಲ ಎಷ್ಟು ಆಕರ್ಷಕ ಅಂತಂದ್ಬಿಟ್ಟು ಎಷ್ಟೊಂದು ಅಮಲನ್ನು ಉಂಟು ಮಾಡಿಬಿಡುತ್ತೆ ಅಂತನ್ಬಿಟ್ಟು ಅದನ್ನು ವರ್ಷ ವರ್ಣಿಸೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಅಮಲು ಆ ಅಷ್ಟೊಂದು ಆಕರ್ಷಣೆ ಅದರಲ್ಲಿ ಒಂದು ಸತಿ ಹೋಗಿಬಿಟ್ರೆ ಕೇಳಿಬಿಟ್ರೆ ಆ ತಪ್ಪನ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಅದನ್ನು ಅನುಭವಿಸಬೇಕು ಮತ್ತೆ ಮತ್ತೆ ಅಲ್ಲೇ ಇರಬೇಕು ಅಂತಕ್ಕಂಥ ಒಂದು ತೀವ್ರವಾಗಿರ್ತಕ್ಕಂಥ ಆಕರ್ಷಣೆ ಅದು ಎಲ್ರಿಗೂ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮಾಸ್ಟರ್ ಮಹಾಶಯ ವ್ಯಕ್ತಿಗಳಿಗೆ ಮಾತ್ರ ಆಗ್ತಕ್ಕಂಥದ್ದು ಬೇರೆ ಅನೇಕರು ಕೂಡ ಬರ್ತಾಯಿದ್ರು ಬಂದರೂ ಕೂಡ ಸ್ವಲ್ಪ ಹೊತ್ತು ಕೇಳಿಬಿಟ್ಟು ಹೋಗೋಣಪ್ಪ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ಹೇಳ್ತಾ ಇದ್ದರಂತೆ ಅವರಿಗೆ ಅದನ್ನು ಆಕರ್ಷಣೆ ಇರ್ತಾ ಇರಲಿಲ್ಲ ಅದಕ್ಕೆ ಆಕರ್ಷಣೆ ಬೇಕು ಅಂತಂದ್ಬಿಟ್ಟು ಕೂಡ ಮನಸ್ಸು ಪಕ್ವಾಗಿರಬೇಕು ಆ ರೀತಿ ಮನಸ್ಸು ಪಕ್ವಾಗಿದ್ದಾಗ ಮಾತ್ರ ಆಕರ್ಷಣೆ ಸಾಧ್ಯವಾಗುತ್ತೆ ಅನೇಕ ರೀತಿಯ ಪ್ರಾಪಂಚಿಕ ಆಸೆಗಳು ಆಕಾಂಕ್ಷೆಗಳು ಮನಸ್ಸಿನಲ್ಲಿದ್ದರೆ ಆ ರೀತಿ ಪಕ್ವತೆ ಬರೋದಿಲ್ಲ ಅದನ್ನು ಅನುಭವಿಸೋದಕ್ಕೆ ಆಧ್ಯಾತ್ಮಿಕ ಒಂದು ಸತ್ಯವನ್ನು ಆಧ್ಯಾತ್ಮಿಕ ಮತ್ತೆ ಕೇಳು ಹೇಳೋರು ಕೂಡ ಅದೇ ರೀತಿ ಇರಬೇಕು ಅಂತ ಇಟ್ಕೊಳ್ಳಿ ಎಲ್ಲರೂ ಕೂಡ ಹೇಳಿದರೆ ನಾವೆಲ್ಲ ಆಧ್ಯಾತ್ಮಿಕವಾಗಿ ಹೇಳಿದರೆ ಕೇಳಿ ಬೋರ್ ಆಗಿಬಿಡುತ್ತೆ ಆಮೇಲೆ ಯಾವಾಗ ನೀವು ನಿಲ್ಲಿಸ್ತಾನಪ್ಪ ಎದ್ದು ಹೋಗ್ಬೋಣ ಅಂತನ್ಬಿಟ್ಟು ಅನಿಸುತ್ತೆ ಆದರೆ ಶ್ರೀರಾಮಕೃಷ್ಣ ವ್ಯಕ್ತಿಗಳು ಹೇಳಿದರೆ ಯಾಕೆ ಅಂತಂದುಬಿಟ್ರೆ ಆ ಮಾತಿನ ಹಿಂದೆ ಅತ್ಯಂತ ಸತ್ವ ಇದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯಕ್ತಿತ್ವದಿದೆ ಆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇರೋದರಿಂದ ಆ ಅವ್ರು ಹೇಳ್ತಕ್ಕಂಥ ಮಾತಿಗೆ ಅವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಆಕರ್ಷಣೆ ಬಂದ್ಬಿಡುತ್ತೆ ಆದ್ದರಿಂದ ಆ ಶ್ರೀರಾಮಕೃಷ್ಣ ಏನು ಹೇಳ್ತಾರೋ ಅದನ್ನು ಮತ್ತೆ ಮತ್ತೆ ಕೇಳಬೇಕು ಅವರೇನು ಅಷ್ಟೊಂದು ಭಾಳ ಯು ಇಸ್ ನಾಟ್ ಸ್ಪೀಕರ್ ಭಾಳ ಚೆನ್ನಾಗಿ ಮಾತನಾಡೋರು ಅಂತಲೇ ಹೇಳೋಕ್ಕಾಗೋದಿಲ್ಲ ಅವ್ರು ಸ್ವಲ್ಪ ತೊದ್ಲಿ ತೊದ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ದರಂತೆ ಅಷ್ಟಾದ್ರೂ ಕೂಡ ಯಾವುದು ಏನದು ಆಕರ್ಷಣೆ ಯಾಕೆ ಆ ಮಾತನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಯಾಕೆ ಹೇಗೆ ಅವರನ್ನು ಆಕರ್ಷಿಸ್ತಾ ಇದ್ದೆ ಇವರು ಭಕ್ತರಲ್ಲಿ ಆಕರ್ಷ್ತಾ ಇದು ತುಂಬ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ನಮಗೆ ಅಂದರೆ ಅದು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಅರಿವಿಗೆ ಬರದೇ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು ಮಾಸ್ಟರ್ ತನ್ನೊಳಗೆ ತಾನೇ ಭಾವಿಸುತ್ತಿದ್ದಾನೆ ಇದು ತನಗನ್ವಯಿಸುವ ಸರಿಯಾದ ಉದಾಹರಣೆ ಅಂತನ್ಬಿಟ್ಟು ಮನೆಯಲ್ಲೂ ಇವರ ಯೋಚನೆ ಮಾಡದೆ ಒಂದು ಕ್ಷಣವೂ ಇರಲಾಗುತ್ತಿಲ್ಲ ಮನಸ್ಸು ಇಲ್ಲೇ ನೆಲೆಸಿಬಿಟ್ಟಿದೆ ಮತ್ತೆ ಬರುವವರಿಗೂ ನಿಮಿಷಗಳನ್ನು ಎಣಿಸುತ್ತಲೇ ಇರಬೇಕಾಗುತ್ತದೆ ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರೋ ಏನೋ ಎಂಬಂತೆ ಹುಡುಗಾಟ ಮಾಡಲು ಪ್ರಾರಂಭಿಸಿಬಿಟ್ರು ಹಾಸ್ಯದ ಲಹರಿ ಸುಮ್ಮನೆ ಏಳುತ್ತಿದೆ ಆನಂದದ ಕೂಟವೇ ಆಗಿ ಕಾಣುತ್ತದೆ ಮಾಸ್ಟರ್ ಆಶ್ಚರ್ಯಚಿಕಿತನಾಗಿ ಈ ಅದ್ಭುತ ಸೂಜಿಗವನ್ನು ನೋಡುತ್ತಿದ್ದಾನೆ ಭಾವಿಸುತ್ತಿದ್ದಾನೆ ಇವರು ಪ್ರೇಮೋನ್ಮತ್ತರಾಗಿದ್ದುದನ್ನು ನಾನು ನೋಡಿದ್ದುದು ನಿನ್ನೆ ತಾನೆ ಎಂದೂ ಕಾಣದ ಅಸದೃಶ ಪ್ರೇಮಾನಂದ ಸಾಗರದಲ್ಲಿ ಇವರು ಈಜಾಡುತ್ತಿದ್ದ ಈಜಾ ಇಂದು ಪ್ರಾಕೃತರಂತೆ ವ್ಯವಹರಿಸುತ್ತಿದ್ದಾರಲ್ಲ ಮೊದಲನೇ ದರ್ಶನದ ದಿನ ಉಪದೇಶ ಮಾಡ ಉಪದೇಶ ಕೊಡುವಾಗ ನನ್ನೊಂದು ನನ್ನನ್ನು ಒಂದು ವಿಧದ ತಿರಸ್ಕಾರ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ಲವೇ ಭಗವಂತನ ಭಗವಂತನೊಬ್ಬನೇ ಸತ್ಯ ಈ ಜಗತ್ತಿನ ಪ್ರತಿಯೊಂದು ಅಸತ್ಯ ಎಂದು ಹೇಳಿದವರು ಇವರೇ ಅಲ್ಲವೇ ಸಂಸಾರದಲ್ಲಿ ಶ್ರೀಮಂತರ ಮನೆ ದಾಸಿಯೋಪಾದಿಯಲ್ಲಿ ಇರಬೇಕು ಎಂದು ಬುದ್ಧಿವಾದವಿತ್ತವರು ಇವರೇ ಅಲ್ಲವೇ ಎಷ್ಟೊಂದು ಭಾವ ಪರಿವರ್ತನೆ ಶ್ರೀರಾಮಕೃಷ್ಣರು ಯೋಚನೆ ಮಾಡಿ ಅವರು ಒಂದೇ ರೀತಿ ಇರ್ತಾ ಇರಲಿಲ್ಲಂತೆ ಯಾವಾಗಲೂ ಕೂಡ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಇರ್ತಾಯಿದ್ರಂತೆ ಯಾಕೆ ಅಂತಂದ್ಬಿಟ್ರೆ ಅವರು ಜೀವನ್ ಮುಕ್ತರು ಹೇಗೆ ಬೇಕಾದರೂ ಇರ್ಬೋದು ಅವ್ರಿಗೆ ಯಾವುದೇ ನಿಯಮ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಕೆಲವು ಚಿಕ್ಕ ಮಗುವಿನಂತೆ ಇರ್ತಾಯಿದ್ರು ಆಟ ಆಡ್ತಾ ಇದ್ರು ಯುವಕರೊಡನೆ ಯುವಕರು ಬಂದುಬಿಟ್ಟರೆ ಅವರು ಯುವಕರಂತನೇ ಆಗ್ಬಿಡ್ತಾಯಿದ್ರು ಅವರೊಡನೆ ಹಾಸ್ಯ ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ರೀತಿಯ ಸಾಮಾನ್ಯ ಯುವಕರಂತನೇ ಅವರು ವರ್ತಿಸ್ತಾ ಇದ್ರಂತೆ ಇದ್ದಕ್ಕಿದ್ದಂಗೆ ಇದ್ದಕ್ಕೆ ಏನಾಗುತ್ತೆ ಅಂತಂದ್ಬಿಟ್ಟು ಅವ್ರು ಗಂಭೀರವಾಗಿಬಿಟ್ಟು ಅವ್ರ ಆಧ್ಯಾತ್ಮಿಕ ವಿಚಾರ ಭಗವಂತನ ವಿಚಾರ ಮಾತಾಡ್ತಾ ಇದ್ರು ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತಂದ್ಬಿಟ್ಟು ಅವರು ಹಾಡು ಹೇಳೋಕ್ಕೆ ಶುರು ಮಾಡ್ತಾಯಿದ್ರು ಒಳ್ಳೆಯ ಸುಂದರವಾಗಿ ಅತ್ಯಂತ ಸುಶ್ರಾವ್ಯವಾಗಿ ಅತ್ಯಂತ ದಿವ್ಯ ಗಂಧರ್ವ ಕಂಠದಿಂದ ಅವ್ರು ಹಾಡು ಹೋಳಕ್ಕೆ ಶುರು ಮಾಡಬಿಡ್ತಾಯಿದ್ರು ಆಮೇಲೆ ಇನ್ನೊಂದು ಸಲತಿ ಏನಾಗುತ್ತೆ ಅಂತಂದ್ಬಿಟ್ರೆ ಅವ್ರು ಹಾಡು ಹಾಡ್ತಾ ಹಾಡ್ತಾ ಹಾಡ್ತಾ ನೃತ್ಯ ಮಾಡೋಕ್ಕೆ ಶುರುಮಾಗ್ಬಿಡ್ತಾಯಿದ್ರು ಆಮೇಲೆ ಇನ್ನು ಕೆಲವು ಸರ್ತಿ ಏನಾಗುತ್ತಬಿಟ್ರೆ ನೃತ್ಯ ಮಾಡ್ತಾ ಮಾಡ್ತಾ ಸಮಾಧಿಗೆ ಹೋಗ್ಬಿಡ್ತಾಯಿದ್ರು ನಿಶ್ಚಲವಾಗಿಬಿಡ್ತಾಯಿದ್ರು ನೋಡಿ ಎಂಥೆಂಥ ವೆರೈಟಿ ಶೋ ಅಲ್ವಾ ವೆರೈಟಿ ಶೋ ಒಂದೇ ರೀತಿ ಅಲ್ವೇ ಇಲ್ಲ ಇದು ಅದರಿಂದ ಎಲ್ಲ ರೀತಿಯಲ್ಲೂ ಶ್ರೀರಾಮಕೃಷ್ಣ ನಮ್ಮನ್ನು ಆರ್ಕ್ ಆಗ್ರಹಿಸ್ತಾರೆ ರೀತಿ ಅವರೇ ಹೇಳ್ತಾರೆ ನಾನು ಒಂದೇ ರೀತಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಜ್ಞಾನಿ ಅಂತ ಶುಷ್ಕವಾಗಿ ಬರೀ ಒಂದೇ ಇದು ಪೂ ಅಂತ ಒಂದು ವಾದ್ಯ ಮಾಡ್ತಾ ಇರ್ತಾರಲ್ಲ ಆ ರೀತಿ ನಾನು ರಾಗರಾಗಿಣಿ ವಾದ್ಯ ವಾಲ್ಗ ಇರುತ್ತಲ್ಲ ವಾಲ್ಗದಲ್ಲಿ ರಾಗರಾಗಿಣಿ ಎಲ್ಲ ಬಾರಿಸ್ತಾರೆ ಆ ರೀತಿ ನಾನು ಅನೇಕ ರೀತಿಯಿಂದ ಅನೇಕ ವಿಧದಲ್ಲಿ ಭಗವಂತನ ನಾನು ಪೂಜಿಸಬೇಕು ಅನುಭವಿಸಬೇಕು ಅಂತಕ್ಕಂಥದ್ದು ಹೊರತು ಆ ಥರ ವಿವಿಧ ಭಾವಗಳನ್ನು ಕಾಣ್ತೀವಿ ಅನೇಕ ವೈವಿಧ್ಯತೆಗಳನ್ನು ಕಾಣ್ತೀವಿ ಅಧ್ಯಾತ್ಮದಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ನೋಡಿ ಆದರೆ ಅದನ್ನು ನೋಡಿಬಿಟ್ಟು ನನಗೆ ಮಾಸ್ಟರ್ ಮಹೇಶ್ ಅವರಿಗೆ ಆಶ್ಚರ್ಯವಾಗುತ್ತೆ ಹೇಗೆ ಅವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಇರ್ತಾರಲ್ಲ ಅಂತನ್ಬಿಟ್ಟು ಪರಮಹಂಸರು ಆ ಯುವಕರೊಡನೆ ಬಹಳವಾಗಿ ಈಗ ತಮಾಷೆ ತಮಾಷೆಯಲ್ಲಿರೋ ಇರೋತೊಡಗಿ ಇರೋತೊಡಗಿದ್ದಾರೆ ಆಗಾಗ ಮಾಸ್ಟರ್ ಕಡೆ ಕಣ್ಣು ಹಾಕುತ್ತಿದ್ದಾರೆ ಮಾಸ್ಟರ್ ಮಂತ್ರಮುಗ್ಧನಾಗಿ ಸುಮ್ಮನೆ ಕುಳಿತಿರುವುದನ್ನು ಅವರ ಕಣ್ಣಿಗೆ ಬಿತ್ತು ಅವರು ರಾಮಲಾಲ್ನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ನೋಡು ಈತನಿಗೆ ವಯಸ್ಸು ಸ್ವಲ್ಪ ಹೆಚ್ಚಾಗಿದೆಯಲ್ಲ ಅದಕ್ಕಾಗಿ ಈ ಗಂಭೀರ ಮುದ್ರೆ ಇವರು ಎಷ್ಟೊಂದು ತಮಾಷೆ ಮಾಡುತ್ತಿದ್ದಾರೆ ಆದರೂ ಇವನು ಸುಮ್ಮನೆ ಕುಳಿತಿದ್ದಾನೆ ಮಾಸ್ಟ್ರಿಗೆ ಇಪ್ಪತ್ತೆಂಟು ವಯಸ್ಸು ಅವರಿಗೆಲ್ಲ ತುಂಬ ಯುವಕರು ಅವರಿಗೆಲ್ಲ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಷ್ಟೇ ಇವನಿಗಾಗಲೇ ಇಪ್ಪತ್ತೆಂಟು ವಯಸ್ಸಾಗಿರುತ್ತೆ ಮಾಸ್ಟರ್ ಮಹರ್ಷಿ ಅವರಿಗೆ ಆದರೆ ಶ್ರೀರಾಮಕೃಷ್ಣರಿಗಾಗಲೇ ಬಹುಶಃ ನಲವತ್ತೈದೇನೋ ಆಗಿರುತ್ತೆ ಆದರೆ ಶ್ರೀರಾಮಕೃಷ್ಣ ಮಾತ್ರ ಎಲ್ಲ ಯುವಕರು ಅವರು ಹಾಸ್ಯ ಮಾಡ್ತಾಯಿದ್ದಾರೆ ಅವರು ಅಂದರೆ ಆದರೆ ಮಾಸ್ಟರ್ ಮಹರ್ಷಿ ಮಾತ್ರ ಅವನಿಗಿನ್ನೂ ನಾಚಿಕೆ ಸ್ವಲ್ಪ ನಾಚಿಕೆ ಸ್ವಭಾವ ಆ ರೀತಿ ಒಂದು ಸಲಿಗೆಯಿಂದ ಮಾತನಾಡ್ತಕ್ಕಂಥ ಒಂದು ಸ್ವಭಾವ ಅವರಿಗಿರಲಿಲ್ಲ ಹಾಗೆ ಮಾತ ಮಾತಾಡುತ್ತಾ ಆಡುತ್ತಾ ಭಕ್ತ ಹನುಮಂತನ ಮಾತು ಬಂತು ಪರಮಹಂಸರ ಕೊಠಡಿಯಲ್ಲಿ ಆತನ ಒಂದು ಪಟುವು ತೂಗು ಹಾಕಿತ್ತು ಶ್ರೀರಾಮಕೃಷ್ಣ ಹೇಳುತ್ತಿದ್ದಾರೆ ಆಲೋಚಿಸಿ ನೋಡಿ ಹನುಮಂತನ ಭಾವ ಎಂಥದ್ದು ಎಂಬುದನ್ನು ಧನ ಮಾನ ದೇಹುಸುಖ ಯಾವುದು ಅವನಿಗೆ ಬೇಕಾಗಿರಲಿಲ್ಲ ಬೇಕಾಗಿದ್ದುದು ಕೇವಲ ಭಗವಂತ ಮಾತ್ರ ಸ್ಪಟಿಕದ ಸ್ಫಟಿಕದ ಕಂಬದೊಳಗಿಟ್ಟಿದ್ದ ಬ್ರಹ್ಮಾಸ್ತ್ರ ತೆಗೆದುಕೊಂಡು ಪರಾರಿಯಾಗುತ್ತಿರುವ ಪರಾರಿಯಾಗುತ್ತಿದ್ದಾಗ ಮಂಡೋದರಿ ವಿವಿಧ ಫಲಗಳಿಂದ ಆತನನ್ನು ಲೋಭಗೊಳಿಸಲು ಪ್ರಯತ್ನಿಸಿದಳು ಆದರೆ ಹನುಮಂತ ಇದಕ್ಕೆಲ್ಲ ಮರುಳು ಹೋಗುವ ಮಗನೇ ಮುರುಳು ಹೋಗುವ ಮಗುವೇ ಆಗ ಆತ ಹೀಗೆ ಹಾಡಿದ ಇದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಹಾಡು ಅವನು ಬ್ರಹ್ಮಾಸ್ತ್ರವನ್ನು ತೊಗೊಂಡ್ಬಿಟ್ಟು ಹೋಗ್ತಾಯಿದ್ದ ಏಕೆಂದ್ರೆ ಬ್ರಹ್ಮಾಸ್ತ್ರವೇ ಅವನು ರಾವಣನ ಪ್ರಾಣ ಅದು ಹೋಯ್ತು ಅಂತಂದುಬಿಟ್ರೆ ರಾವಣನ ಸಾಯಿಸೋದು ಭಾಳ ಸುಲಭ ಯಾರು ಬೇಕಾದ್ರೂ ಸಾಯಿಸ್ಬೋದು ಅದನ್ನೇ ಅವನು ತೊಗೊಂಡು ಹೊರಟೋಗ್ಬಿಡ್ತಾಯಿದ್ದ ಅದಕ್ಕೋಸ್ಕರವಾಗಿ ಮಂಡೋದ್ರಿ ಅವನು ಹೇಗಾದರೂ ಮಾಡಿ ಪ್ರಲೋಭನೆ ಮಾಡಿಬಿಟ್ಟು ಆ ಬ್ರಹ್ಮಾಸ್ತ್ರವನ್ನು ಅದನ್ನು ಹಿಂತಿರಿಸಿ ತೊಗೊಳೋದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾಳೆ ನಿನಗೆ ಆ ಫಲ ಕೊಡ್ತೀನಿ ಈ ಫಲ ಕೊಡ್ತೀನಿ ಮಾವಿನ ಕೊಡ್ತೀನಿ ಹಲ್ತ್ ಕೊಡ್ತೀನಿ ಜೈಬು ಕೊಡ್ತೀನಿ ಏ ಕಿತ್ಲೆ ಕೊಡ್ತೀನಿ ಹೀಗೆ ಅನೇಕ ಫಲಗಳನ್ನೆಲ್ಲ ಅವರು ಹೇಳ್ತಾರೆ ಅದಕ್ಕೆ ಇವನು ಹೇಳ್ತಾನೆ ಯಾಕೆಂತಂದ್ಬಿಟ್ರೆ ಅವನು ಕಪ್ಪಿತಾನೆ ಮಂಗ ನಾನು ಮಂಗಳಿಗೆ ಹಣ್ಣು ಅಂತಂದರೆ ನಿನ್ನ ಇಷ್ಟ ಆ ಥರ ನನಗಾವ ಫಲ ಬೇಕು ಜನ್ಮ ಗೈವ ಫಲವಿರಲು ನನಗೆ ನನಗಿನ್ಯಾವ ಫಲ ಬೇಕು ಆ ಜನ್ಮ ಸಫಲ ಜನ್ಮವೇ ಸಫಲವಾಗತಕ್ಕಂಥ ಫಲ ನನ್ನಲ್ಲಿದೆ ಯಾವ ಫಲ ಅದು ಮೋಕ್ಷ ಫಲಗಳ ನೀಡುವ ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತುರುಬಹುದು ಎನ್ನ ಎದೆಯೊಳಗೆ ನನ್ನ ಎದೆಯೊಳಗೆ ನನ್ನ ಹೃದಯದಲ್ಲಿ ಆ ಶ್ರೀರಾಮನ ಶ್ರೀರಾಮ ಅಂತಕ್ಕಂಥ ಒಂದು ಮರನೇ ಇದೆ ಆ ಮರ ಏನು ಕೊಡುತ್ತೆ ಮೋಕ್ಷಫಲವನ್ನೇ ಕೊಡುತ್ತೆ ಮೋಕ್ಷ ಫಲ ಕೊಟ್ಟ ಮೇಲೆ ಇನ್ಯಾವ ಫಲ ಬೇಕು ಆ ಮೋಕ್ಷ ಫಲವನ್ನೇ ಕೊಡ್ತಕ್ಕಂಥ ಶ್ರೀರಾಮನ ತರು ನನ್ನ ಎದೆಯೊಳಗಿರುವಾಗ ನನ್ನಲ್ಲಿರುವಾಗ ಇನ್ಯಾವ ಫಲವನ್ನು ನಾನು ಬಯಸಲಿ ಯಾವುದು ಬೇಕು ನನಗೆ ಅದಕ್ಕಿಂತ ಹಿರದಾಗಿರ್ತಕ್ಕಂಥ ಫಲ ಇನ್ನೇನಿದೆ ಆ ಭಗವದ್ ವಸ್ತುವಿಗಿಂತ ಫಲ ಇನ್ನೇನಿದೆ ಅದಕ್ಕೋಸ್ಕರ ಹೇಳ್ತಾರೆ ಅವರು ಶ್ರೀಮಾ ಶ್ರೀರಾಮ ತರುವುದು ಎನ್ನ ಎದೆಯೊಳಗೆ ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾನು ಕುಳಿತು ಇವತ್ತಿನ ಕಲ್ಪತರುಡೆ ಅವರು ಶ್ರೀರಾಮ ಕಲ್ಪತರು ಕೆಳಗಡೆ ನಾನು ಕೂತ್ಕೊಂಡಿದ್ದೀನಿ ಬೇಕಾದ ಫಲಗಳನ್ನು ಪಡೆಯುತ್ತಿರಿ ಅಂತನ್ಬಿಟ್ಟು ಅಂಥ ಒಂದು ಕಲ್ಪತರು ಕೆಳಗಡೆ ಕೂತ್ಕೊಂಡ್ಬಿಟ್ಟು ನಾನು ಬೇಕಾದ ಫಲಗಳನ್ನು ಪಡಿಸಿ ಹಾಗೆ ಶ್ರೀರಾಮಕೃಷ್ಣರು ಕೂಡ ನಮಗೆ ಕಲ್ಪತರು ಆ ರೀತಿ ನಾವೆಲ್ಲರೂ ಕೂಡ ಆ ಶ್ರೀರಾಮಕೃಷ್ಣ ಕಲ್ಪತರು ಕೆಳಗಡೆ ಕೂತ್ಕೊಂಡಿದ್ದೀವಿ ನಾವೀಗ ಆದ್ದರಿಂದ ನಮಗೆ ಇನ್ನೇನು ಫಲ ಬೇಕು ಇನ್ನೇನು ಸುಖ ಬೇಕು ಈ ಪ್ರಪಂಚದಲ್ಲಿ ಯಾವ ಸುಖವನ್ನು ಬಯಸಬೇಕು ಯಾವುದು ಬೇಡ ಯಾವುದು ಬೇಡ ಇದು ಹನುಮಂತನ ಭಾವ ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾವು ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರಿವೆ ನಾ ಬಯಸೆ ಜಗದ ಕಹಿ ಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ ಎಂಥ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನೋಡಿ ನಾನು ಯಾವುದೇ ಪ್ರತಿಫಲವನ್ನು ಕೂಡ ಬಯಸೋದಿಲ್ಲ ನನಗೇನು ಬೇಕಿಲ್ಲ ನನಗೆ ಬೇಕು ಬೇಡ ಅಂತಕ್ಕಂಥದ್ದು ಏನೂ ಇಲ್ಲವೇ ಇಲ್ಲ ಈ ಪ್ರಪಂಚದಿಂದ ನಾನು ಪಡಿಬೇಕಾದದ್ದು ಏನೂ ಕೂಡ ಇಲ್ಲ ಪ್ರತಿಫಲವನ್ನು ಆ ಬಯಸೆ ಜಗದ ಕಹಿ ಫಲಗಳನ್ನು ಈ ಜಗತ್ತಿನ ಕಹಿಫಲ ಅದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಎಲ್ಲದೂ ಕಹಿಫಲ ಅವನ ಪಾಲಿಗೆ ಜಗದ ಕಹಿಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ ಇವರೆಲ್ಲ ನಿಮಗೇ ಇರಲಿ ತವೇ ವೇಷ ತಮ್ಮ ನೃತ್ಯಗೀತೆ ಅಂತಂದ್ಬಿಟ್ಟು ನೆಚ್ಚಿಕೇತ ಹೇಳ್ತಾನೆ ಈ ಎಲ್ಲ ನೃತ್ಯಗೀತೆ ಯಾವುದು ಅಂತ ಹೇಳ್ತಾರೆ ನಿನಗೇ ಇರಲಪ್ಪ ನನಗೆ ಏನು ಬೇಡ ಅಂತಂದುಬಿಡ್ತಾನೆ ಆ ಥರ ಒಂದು ಭಾವ ಅಂಥ ಒಂದು ವೈರಾಗ್ಯ ಅಂದರೆ ಈ ಈ ಒಂದು ವೈರಾಗ್ಯ ಭಾವ ಬರಬೇಕು ಅಂತಂದ್ಬಿಟ್ರೆ ಅವರು ಶ್ರೀರಾಮ ಅಥವಾ ಶ್ರೀ ಶ್ರೀರಾಮಕೃಷ್ಣರ ಕಲ್ಪತರು ಅಂತ ಕೆಳಗಡೆ ಕೂತಿರಬೇಕು ಎಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಆನಂದ್ ಏನು ಬೇಕಾಗುತ್ತೆ ನಮಗೆ ಆ ಮನಸ್ಸಿನಲ್ಲಿ ಆ ಭಗವಂತನ ಆನಂದ ಸಿಕ್ಕಿದ್ಮೇಲೆ ಇನ್ನೇನು ಬೇಕಾಗುತ್ತೆ ಏನು ಬೇಕಾಗುವುದೇ ಇಲ್ಲ ಆ ಆನಂದ ಇರುವಾಗ ಇನ್ನೇನು ಬೇಕಾಗುತ್ತೆ ನಮಗೆ ಅದಕ್ಕೋಸ್ಕರ ಕಲ್ಪತರು ಅಂತ ಹೇಳಿರ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಕಲ್ಪತೂರು ಅಂತಂದರೆ ಯಾತಕ್ಕೆ ಹೇಳ್ತೀವಿ ಅಂತಂದುಬಿಟ್ರೆ ನಮಗೆ ಎಲ್ಲ ಯಾವ ಆನಂದವನ್ನು ಪಡೆದರೆ ಎಲ್ಲ ಸುಖವನ್ನು ಪಡೆದಂತಾಗುತ್ತೋ ಈ ಪ್ರಪಂಚದಲ್ಲಿ ಯಾವ್ಯಾವ ಸುಖವನ್ನು ನಾವು ಯೋಚನೆ ಮಾಡ್ಬೋದೋ ಅದು ಎಲ್ಲಾ ಸುಖವನ್ನು ಪಡೆದಂತಾಗತ್ತೋ ಅಂಥ ಒಂದು ಆನಂದ ಅಂಥ ಒಂದು ಸಿದ್ಧಿ ನಮಗೆ ಆ ಕಲ್ಪತರಿಂದ ಸಿಕ್ಕಿಬಿಡುತ್ತೆ ಅದರಿಂದ ಶ್ರೀರಾಮಕೃಷ್ಣ ಸಿಕ್ಕುತ್ತೆ ಅದರಿಂದ ಅದು ಶ್ರೀರಾಮಕೃಷ್ಣ ಕಲ್ಪತರು ಅಂಥ ಒಂದು ಕಲ್ಪತರು ನಮಗಿರುವಾಗ ಇನ್ನೇನು ಬೇಕು ಅಂಥ ಒಂದು ಶ್ರೀರಾಮ ಕಲ್ಪತರು ನನಗಿರುವಾಗ ಇನ್ನೇನು ಬೇಕು ಅಂತಂದರೆ ಯಾವ ಅನರ್ಥವುದ ಪಾನೆ ಸರ್ವತ ತಾಮನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಅಂತಂದ್ಬಿಟ್ರೆ ಯಾವಾನಾರ್ಥ ಹೋದಪ್ಪೇ ಸರ್ವತೋ ಸಂಪುಟಕ್ಕೆ ಎಲ್ಲ ಕಡೆಯೂ ನೀರಿರುವಾಗ ನಾವು ಈ ಬಾವಿ ಕೆರೆ ಎಲ್ಲ ಇದರಿಂದ ಏನು ಪ್ರಯೋಜನ ನಮಗೆ ಏನು ಪ್ರಯೋಜನ ಇಲ್ಲ ಕೊಳದಿಂದ ಏನು ಇಟ್ಕೊಂಡು ಏನು ಮಾಡಬೇಕು ಎಲ್ಲ ಕಡೆಯೂ ನೀರಿರೇ ನಮ್ಮ ಮನೆಯೊಳಗೆ ನೀರಿರುತ್ತೆ ಇಲ್ಲೇ ಇರುವಾಗ ನಮಗೆ ಬಾವಿಗಾತಕ್ಕೆ ಹೋಗಬೇಕು ನಾವು ಅದಲ್ಲೇ ಅವಶ್ಯಕ ಹಾಗೆ ನಾವು ಆ ಭಗವಂತನ ವಸ್ತು ನಮಗೆ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಆ ವೇದ ವೇದ ವೇದಾಂತಗಳು ಪುರಾಣ ಇದೆಲ್ಲದೂ ಕೂಡ ಗೌಣ ಅದ್ಯಾವುದು ಬೇಕಾಗೋದೇ ಇಲ್ಲ ತಾವನರ್ಥವದ ಪಾನೆ ನ ಸರ್ವತ ಸಂಪ್ಲತೋದಕ್ಕೆ ಯಾವನು ಸರ್ವೇಶ್ ವೇದೇಶ್ ಅಲ್ಲಿ ಆ ಅಲ್ಲಿವರಿಗೆ ಆ ಸ್ಥಿತಿಯನ್ನು ಪಡೆಯುವರಿಗೆ ಮಾತ್ರ ನಮಗೆ ವೇದ ಇದೆಲ್ಲದು ಕೂಡ ಅದು ಮೌಲ್ಯ ಇರುತ್ತೆ ಅದನ್ನು ಪಡೆದ ಮೇಲೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಆ ರೀತಿ ಭಗವಂತನ ಪಡೆದ ಮೇಲೆ ಇನ್ಯಾವ ಫಲ ಬೇಕು ಅಂತ ಅನ್ನಿಸೋದೇ ಇಲ್ಲ ಯಾವುದು ಬೇಕು ಅಂತ ಎಲ್ಲದು ಕೂಡ ಸಪ್ಯ ಆಗಿಬಿಡುತ್ತೆ ಪ್ರಪಂಚದ ಸುಖ ಅಂತ ಹೇಳ್ತೀವಲ್ಲ ನಾವು ಅತ್ಯಂತ ಸುಖ ಅಂತ ಹೇಳ್ತೀವಲ್ಲ ಈ ವಿಷಿ ಸುಖ ಅಂತಕ್ಕಂಥದ್ದು ಅತ್ಯಂತ ಸುಖ ಅಂತ ಎಲ್ಲರೂ ಕೂಡ ಇಡೀ ಪ್ರಪಂಚ ಅದಕ್ಕೆ ಮರಳಾಗ್ಬಿಟ್ಟಿದೆ ಅದು ಏನಪ್ಪಾ ಅಂತನ್ಬಿಟ್ರೆ ಆ ಬ್ರಹ್ಮಾನಂದದ ಒಂದು ತುಣುಕು ಸಣ್ಣ ಒಂದು ಹನಿ ಅಷ್ಟೆ ಸಣ್ಣ ಹನಿಯಂತೆ ಆ ಒಂದು ಸಣ್ಣ ಹನಿ ಇಟ್ಕೊಂಡ್ಬಿಟ್ಟು ಇಡೀ ಪ್ರಪಂಚ ಸುಖಪಡ್ತಾಯಿದೆ ಇಂದ್ರಿಯ ಸುಖದಲ್ಲಿ ಮಗ್ನ ಆಗಿಬಿಟ್ಟಿದೆ ಏತಸೈವ ಆನಂದಸ್ಯ ಅನ್ಯಾನಿ ಮಾತ್ ಅಜ್ಞಾ ಮಾತ್ರ ಉಪಜೀವಂತಿ ಅಂತನ್ಬಿಟ್ಟು ಭೂತಾನಿ ಅನ್ಯಾನಿ ಮಾತ್ರ ಉಪಜೀವಂತಿ ಏತಸೇವ ಆನಂದಸ್ಯ ಅಂದರೆ ಈ ಆನಂದದ ಈ ಬ್ರಹ್ಮಾನಂದದ ಆನಂದವನ್ನು ಪಡೆದ್ಬಿಟ್ಟು ಅದರ ಒಂದು ಮಾತ್ರ ಅಂತನ್ಬಿಟ್ರೆ ಸಣ್ಣ ಮಾತ್ರೆ ಸಣ್ಣ ಹನಿ ಸಣ್ಣ ತುಣುಕು ಅದನ್ನು ಇಟ್ಕೊಂಬಿಟ್ಟು ಅನ್ಯಾನಿ ಭೂತಾನೇ ಉಪಜೀವಂತಿ ಅದನ್ನು ಬ ಅವ್ರ ಆ ಒಂದು ಸಣ್ಣ ಹನಿಯಿಂದ ಈಗ ಆ ಸಾಗರವೇ ನಮಗೆ ಸಿಕ್ಕಿಬಿಟ್ರೆ ಈ ಸಣ್ಣ ಹನಿ ಏತಕ್ಕಬೇಕು ನಮಗೆ ಏತಕ್ಕಬೇಕಾಗೋದೇ ಇಲ್ಲ ಅದರ ಅವಶ್ಯಕತೆ ಇರೋದಿಲ್ಲ ಅಂದರೆ ಅದಕ್ಕೋಸ್ಕರವಾಗಿ ಆ ಬ್ರಹ್ಮಾನಂದ ಅಂತಕ್ಕಂಥದ್ದು ಎಷ್ಟು ಹಿರಿದು ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಆ ತೈತಿರು ಉಪನಿಷತ್ತಲ್ಲಿ ಬರುತ್ತೆ ಅದು ಹೇಗೆ ಹಂತ ಹಂತವಾಗಿ ಬೇರೆ ಬೇರೆ ಉದ್ ಆನಂದಗಳನ್ನೆಲ್ಲ ಹೇಳ್ತ ಮನುಷ್ಯನ ಆನಂದ ಎಲ್ಲ ಮನುಷ್ಯನಲ್ಲಿಯೇ ಅತ್ಯಂತ ದಷ್ಟಪ್ರಷ್ಟನಾಗಿರ್ತಾನೆ ಆರೋಗ್ಯವಂತನಾಗಿರ್ತಾನೆ ಇಡೀ ಪ್ರಪಂಚದ ಎಲ್ಲ ಸುಖವೂ ಕೂಡ ಅವನಿಗಿರುತ್ತೆ ಅದನ್ನು ಆನಂದ ಎಷ್ಟು ಒಂದು ಪ್ರಮಾಣ ಅಂತ ತಗೊಂಡರೆ ದೇವತೆಗಳ ಆನಂದ ಅದು ನೂರು ಪ್ರಮಾಣ ಅಂತೆ ಆಮೇಲೆ ದೇವ ಬ್ರಹ್ಮನ ಆನಂದ ಇನ್ನೂ ತುಂಬ ಹೇಳ್ತಾರೆ ಅದು ಬ್ರಹ್ಮನ ಆನಂದ ಇನ್ನೂ ನೂರು ಪಾಲಂತೆ ಪ್ರಜಾಪತಿ ಆನಂದ ಇನ್ನೂ ಪಾಲಂತೆ ಗಂಧರಾನು ಇನ್ನೂ ಪಾಲಂತೆ ಆಮೇಲೆ ಅದಕ್ಕೆ ಕೊನೆಯೇ ಇಲ್ಲ ಅದಕ್ಕೆ ಆಮೇಲೆ ಇದು ಅನಂತ ಆ ಆನಂದ ಆ ಆತ್ಯಂತಿಕವಾಗಿರ್ತಕ್ಕಂಥ ಪರಬ್ರಹ್ಮನನ್ನು ನೋಡಿದಾಗ ಅದು ಅನಂತ ಆನಂದ ಆದರೆ ಅವರು ಹೇಳ್ತಾರೆ ಪ್ರತಿಯೊಂದು ಕೂಡ ಶ್ರೋತ್ರಿಯಸ ಅಕಾಮಹ ತಸ್ಯ ಅಂತಂದ್ಬಿಟ್ಟು ಶ್ರೋತಿಯಸ ಅಕಾಮ ಯಾವನು ಶ್ರೋತ್ರಿಯನೋ ಎಲ್ಲ ಆಸೆಗಳು ಕೂಡ ಅದು ನಾಶವಾಗಿದೆಯೋ ಅಕಾಮಹತಃ ಎಲ್ಲ ಆಸೆಗಳು ನಾಶವಾಗಿದೆಯೋ ಶ್ರೋತ್ರಿಯನಾಗಿರ್ತಾನೋ ಬ್ರಹ್ಮನಿಷ್ಠನಾಗಿರ್ತಾನೋ ಅಂಥವನಿಗೆ ಈ ಎಲ್ಲ ಆನಂದೂ ಸಿಕ್ಕುತ್ತಂತೆ ಎಲ್ಲ ಆನಂದ ಸಿಕ್ಕಿಬಿಡುತ್ತಂತೆ ಅತ್ಯಂತ ಆನಂದ ಶ್ರೇಷ್ಠವಾಗಿರ್ತಕ್ಕಂಥದು ಬ್ರಹ್ಮಾನಂದ ಅಂತ ಏನು ಕರಿತೀರಾ ಅದು ಕೂಡ ಅವನಿಗೆ ಸಿಕ್ಕಿಬಿಡುತ್ತೆ ಅಂತ ಅಷ್ಟು ಆನಂದ ಹಾಸೆಗಳು ನಿರ್ಮೂಲ ಆದಾಗ ಹಾಸೆಗಳೆಲ್ಲ ಅದು ಹೊರಟೋದಾಗ ಸಿಗ್ತಕ್ಕಂಥ ಆನಂದ ಇದೆಯಲ್ಲ ಅದು ದೇವತೆಗಳ ಆನಂದ ಮನುಷ್ಯನ ಆನಂದ ಗಂಧರ್ವ ಆನಂದ ಯಾವುದೇನು ಕರೆಯಿದರೆ ಅದರ ಹದಿನಾರನೇ ಒಂದು ಪಾಲು ಕೂಡ ಆಗೋದಿಲ್ವಂಥದ್ದು ಅಂಥ ಒಂದು ಶ್ರೇಷ್ಠವಾದಂಥ ಆನಂದ ಅದರಿಂದ ಆ ಆನಂದ ನನಗಿರುವಾಗ ಈ ಫಲ ಈ ಹಣ್ಣು ಎಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹನುಮಂತ ಹೇಳ್ತಾನೆ ಓಂ ಶಾಂತಿ ಶಾಂತಿ ಶಾಂತ ಹರಿ ಓ ತತ್ಸತ್ ಶ್ರೀರಾಮರ್ಪಣಮಸ್ತು